ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿನಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳ ಚರಣತ್ಥಲಗಳಲ್ಲಿ ಶರಣಾಗುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದಾಂತವಾರಿಧಿ ವೇದಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರಾ ಚರಣಾರವಿಂದಗಳಲ್ಲಿ ಶರಣಾಗುತ್ತಾ ವೇದಾಂತ ಕಥಾವಳಿ ವೇದಾಂತ ಡಿಂಡಿಮಹ ವೇದಾಂತ ಡಿಂಡಿಮಹ ಎನ್ನತಕ್ಕಂತಹ ಶಂಕರಾಚಾರ್ಯ ಸ್ತೋತ್ರಕ್ಕೆ ವೇದಾಂತ ಕಥಾವಳಿ ಎನ್ನತಕ್ಕಂತಹ ದೃಷ್ಟಾಂತ ಕಥೆಗಳ ಮೂಲಕ ಬರೆದಿರತಕ್ಕಂತಹ ವ್ಯಾಖ್ಯಾನ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಬರೆದಿರತಕ್ಕಂಥದ್ದು ಅದನ್ನು ನಾವೀಗ ನೋಡ್ತಾ ಇದ್ದೇವೆ ಇವತ್ತು ಹದಿನಾರನೆಯ ಕಥೆ ಅದರಲ್ಲಿ ಶುದ್ಧಾತ್ಮ ರಾಜ ಎನ್ನತಕ್ಕಂಥದ್ದು ಇದರಲ್ಲಿ ಆತ್ಮ ಮತ್ತು ಬುದ್ಧಿ ಇವುಗಳ ಅಂತರ ವ್ಯತ್ಯಾಸ ಇದ್ರ ಬಗ್ಗೆ ಇಲ್ಲಿ ನಮಗೆ ಕಾಣಿಸ್ತದೆ ಬುಧಿರ್ನಾಹಮಹೋ ಬು್ಧಿ ಸಾಕ್ಷಿ ನಿಶ್ಚಯತ್ ಕೃಭಾವನಿವೃತ್ತಿ ವೇದಾಂತಡಿಂಡಿಮ ಬುದ್ಧಿ ನ ಅಹಂ ಅಹಂ ದೇವ ಬುಧಿ ಸಾಕ್ಷಿ ಇರ್ತೃ ನಿವೃತ್ತಿ ಸ್ಯಾತ್ ವೇದಂತಡಿಂಡಿಮ ನಾನು ಬುದ್ಧಿಯಲ್ಲ ಬುದ್ಧಿಗೆ ಸಾಕ್ಷಿಯಾದ ದೇವನೇ ನಾನು ಹೀಗೆ ನಿಶ್ಚಯ ಮಾಡಿಕೊಳ್ಳುವುದರಿಂದ ನಾನು ಕರ್ತೃವೆಂಬ ಭಾವನೆಯು ಹೋಗಿಬಿಡ್ತದೆ ಇದು ವೇದಾಂತದ ಡಂಗುರ ಅಂತ ಹೇಳ್ತಾಯಿದ್ದಾರೆ ಅಂದರೆ ಬುದ್ಧಿ ಆಲೋಚನೆ ಮಾಡತಕ್ಕಂಥದ್ದು ಯೋಚನೆ ಮಾಡತಕ್ಕಂಥದ್ದು ನಿರ್ಧಾರ ತೆಗೊಳ್ಳತಕ್ಕಂಥದ್ದು ಕರ್ತೃ ಆದರೆ ನಾನು ಅದಲ್ಲ ಅದಕ್ಕೆ ಸಾಕ್ಷಿಯಾದವ ಬುದ್ಧಿ ಏನು ಮಾಡ್ತದೆ ಅದನ್ನು ನೋಡುವವ ಸಾಕ್ಷಿ ರೂಪದಲ್ಲಿ ಗಮನಿಸುವ ಹಾಗಾಗಿ ಅಂತಹ ದೇವನೇ ನಾನು ಇದರಿಂದ ಕರ್ತೃತ್ವ ಭಾವನೆ ಹೋಗಿಬಿಡ್ತದೆ ನಿವೃತ್ತಿಯಾಗ್ತದೆ ಕರ್ತೃಭಾವ ಅದೇ ಇದೇ ವೇದಾಂತದ ಒಂದು ಘೋಷಣೆ ಅಂತೇಳಿ ಡಂಗುರ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ ಶುದ್ಧಾತ್ಮ ರಾಜನ ಕಥೆ ಒಂದಾನೊಂದು ಕಾಲದಲ್ಲಿ ಶುದ್ಧಾತ್ಮ ರಾಜನಿದ್ದ ಆತನು ಪ್ರಜೆಗಳಲ್ಲೆಲ್ಲ ನಿಷ್ಪಕ್ಷಪಾತವಾದ ಪ್ರೇಮದಿಂದ ಇರುತ್ತಾ ಎಲ್ಲರಿಗೂ ಆನಂದವನ್ನು ಮಾಡುತ್ತಿದ್ದರಿಂದ ರಾಜಧಾನಿಯಲ್ಲಿಯೇ ಎಲ್ಲರೂ ಎಲ್ಲಾಧಿಕಾರಿಗಳು ಅವನು ಆಜ್ಞಾನುಸಾರವಾಗಿ ನಡೆಯುತ್ತಾ ಇದ್ದರು ರಾಜನ ಇರುವಿಕೆ ಎಲ್ಲೆಲ್ಲಿಯೂ ತೋರಿಕೊಳ್ಳುತ್ತಿತ್ತು ಹೀಗಿರುವಾಗ ಒಂದು ದಿನ ರಾಜನು ಬೇಟೆಗೆಂದು ಹೊರಟು ದಾರಿಯಲ್ಲಿ ತನ್ನೊಡುವೆ ತಾನು ಅಂದುಕೊಂಡದ್ದೇನೆಂದರೆ ನನ್ನ ರಾಜ್ಯಕ್ಕೆ ಮಿಗಿಲಾದದ್ದು ಯಾವುದೂ ಇಲ್ಲ ಈಗಿನ ಕಾಲದಲ್ಲಿ ನನ್ನಷ್ಟು ಪರಾಕ್ರಮಶಾಲಿಯಾಗಿಯೂ ರಾಜ್ಯಭಾರ ವಿಚಕ್ಷಣನಾಗಿಯೂ ಇರುವ ಪ್ರಭು ಯಾವನು ಕಾಣುವುದಿಲ್ಲ ಹಿಂದಿನ ಕಾಲದಲ್ಲಿಯೂ ಇದ್ದಂತೆ ತೋರಲಿಲ್ಲ ಹೀಗೆ ತಾನೇ ಧನ್ಯ ಎಂದುಕೊಳ್ಳುತ್ತಿದ್ದ ರಾಜನಿಗೆ ಅಹಂಕಾರ ಬಂದ ಕೂಡಲೇ ಭೃತ್ಯರೆಲ್ಲ ಭಗವಂತನ ಮಾಯಿಂದ ದಾರಿ ತಪ್ಪಿ ಎಲೆಯಲ್ಲಿ ಉಚ್ಚೆದರಿದರು ರಾಜನು ಯಾವುದೋ ಒಂದು ಮೃಗವನ್ನು ಬೆನ್ನಟ್ಟುವ ನೆಪದಿಂದ ಬೇಟೆಗೆಂದು ಹೋದವ ಬಲ ದೂರ ಹೋಗಿಬಿಟ್ಟ ಬಾಕಿದವರೆಲ್ಲ ದೂರಾಗಿಬಿಟ್ಟರು ಅವನು ಅನುಚರರು ಅಥವಾ ಪರಿವಾರದವರು ಅನುಸರಿಸಿ ಸಂಚರಿಸ್ತಕ್ಕಂಥವರು ಅನುಚರರು ಪರಿವಾರ ಪರಿತಃ ಸುತ್ತಮುತ್ತ ಇರತಕ್ಕಂಥವರು ಹ್ಞೂ ಆಯಾಸ ಪಟ್ಟಿದ್ದ ನಗರವಿರಬೇಕೆಂಬ ಭ್ರಮೆಯಿಂದ ಅಲ್ಲಿಯೇ ಬಿಟ್ಟು ಕಾಲ್ನಡಿಗೆಯಿಂದ ಹೊರಟ ಆದರೆ ಎಷ್ಟು ಸುತ್ತಿದ್ರೂ ಜನರ ಸುಳಿವೆ ಕಾಣಲಿಲ್ಲ ಬಿಸಿಲಿನ ತಾಪಕ್ಕೆ ರಾಜವೇಶದ ಉಡುಪು ಬಲು ಭಾರವಾಗಿ ಕಂಡದ್ರಿಂದ ಅವುಗಳನ್ನೆಲ್ಲ ಕಿತ್ತೊಗೆದು ಒಳ ಹಂಗೆಯನ್ನು ಮಾತ್ರ ಇಟ್ಟುಕೊಂಡು ಮುಂದೆ ಹೊರಟ ಎಷ್ಟು ನಡೆದರೂ ದಾರಿ ಸಿಗಲಿಲ್ಲ ಶುದ್ಧಾತ್ಮ ರಾಜನು ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಕೊನೆಗೆ ತುಂಬ ಬಳದಿ ಬೆಂಡಾಗಿ ಹಾಗೂ ಹೀಗೂ ನಡೆಯುತ್ತಾ ತನ್ನ ಉದ್ಯಾನವನ್ನು ಸಮೀಪಕ್ಕೆ ಬಂದು ಸೇರಿದೆ ಇವನ ದುರದೃಷ್ಟಕ್ಕೆ ವನಪತಿಗೆ ರಾಜನ ಗುರುತೆಯೇ ಇರಲಿಲ್ಲ ಆದ್ದರಿಂದ ಇವನು ಬೇಡಿಕೊಂಡರೂ ಅಲ್ಲಿ ಒಂದು ಕಸುಗಾಯಿ ಕೂಡ ಸಿಕ್ಕದೇ ಹೋಯಿತು ಅಂದರೆ ಹಣ್ಣು ಬಿಡಿ ಒಂದು ಕಸುಗಾಯಿ ಎಳೆ ಗಾಯಿ ಕೂಡ ಕೊಡಲಿಲ್ಲ ಅವನು ಉದ್ಯಾನವನದಿಂದ ಇವನಿಗೆ ಹಸಿವಾದ ತಿಂಗ್ಲಿಕ್ಕೆ ಯಾಕಂದರೆ ಅವನಿಗೆ ಪರಿಚಯವೇ ಸಿಗಲಿಲ್ಲ ಅಂದರೆ ರಾಜನದ್ದು ಇವನ ದುರದೃಷ್ಟ ರಾಜನ ದಂಡಯಾತ್ರೆ ಹೊರಟಿರುವ ಸೇನಾಧಿಪತಿಯದನ್ನು ದಾರಿಯಲ್ಲಿ ಕಂಡ ಅವನೊಡನೆ ಮಾತಾಡೋಣವೆಂದರೆ ಸೈನಿಕರಿಗೂ ಈತನ ಗುರುತು ಇಲ್ಲದೆ ಇದ್ದರಿಂದ ಅವನ ಬಳಿಗೆ ಹೋಗ ಕೊಡಲಿಲ್ಲ ಬಿಡಲಿಲ್ಲ ಅಪಮಾನದಿಂದ ನೊಂದುಕೊಂಡು ನಗರ ಪ್ರವೇಶವನ್ನು ಮಾಡುವುದಕ್ಕೆ ಹೋಗಲು ದುರ್ಗ ರಕ್ಷಕರು ಬಹುವಾಗಿ ಗೋಳಾಡಿಸಿ ಕೊನೆಗೆ ಹೇಗೋ ಹೊಡಕ್ಕೆ ಬಿಟ್ಟಿರಂತೆ ಪ್ರವೇಶ ಮಾಡೋದಂತೂ ಶತಕೃತವನ್ನು ಮಾಡಿದಂತೆ ಆಯಿತು ನೂರು ಯಾಗಗಳನ್ನು ಮಾಡಿದ ಅಷ್ಟೇ ಕಷ್ಟ ಆಯಿತು ಅರಮನೆಳಿಗೆ ಪ್ರವೇಶ ಅಲ್ಲಿ ದಿನದಿನವೂ ಬರುತ್ತಿದ್ದ ರಾಜವೈದ್ಯನು ಕೂಡ ಇವನನ್ನು ಗುರುತಿಸದೇ ಹೋದ ತಾನು ರಾಜನಿಂದ ಎಷ್ಟು ವಿಧವಾಗಿ ಹೇಳಿಕೊಂಡ್ರು ಅವನ ಪೋಷಾಕಿನಿಂದಲೇ ಗುರುತಿಸ್ತಾ ಇದ್ದ ಆದರೆ ಅವನ ಆ ಪೋಷಾಕಿಲ್ಲಲ್ಲ ರಾಜ ವೇಷ ಇಲ್ಲ ವೇಷಕ್ಕೆ ಅಷ್ಟು ಮದ್ಯಾದೆ ಅಂತೇಳಿ ಆಮೇಲೆ ಗೊತ್ತಾಗ್ತದೆ ಇವನಿಗೆ ತಾನು ರಾಜನೆಂದು ಎಷ್ಟು ವಿಧವಾಗಿ ಹೇಳಿಕೊಂಡ್ರೂ ಯಾರು ಕೇಳಲಿಲ್ಲ ರಾಜನ ಅಂತಃಪುರದಲ್ಲಿದ್ದ ಚಂದ್ರಮುಖಿ ಎಂಬ ದಾಸಿಯೂ ಕೂಡ ಇವನನ್ನು ಹುಚ್ಚನೆಂದು ಹಾಸ್ಯ ಮಾಡ್ತಾ ಈಗ ಹೊಸ ಮಹಾರಾಜರು ದಯಮಾಡಿಸಿದ್ದಾರೆ ಎಂದು ರಾಣಿಯ ಮುಂದೆ ವಿನೋದಕ್ಕಾಗಿ ಕರೆದುಕೊಂಡು ಹೋಗಿಬಿಟ್ಲು ಅಲ್ಲಿ ನೋಡಿದರೂ ಶುದ್ಧಾತ್ಮ ರಾಜನಂತೆ ಇನ್ನೊಬ್ಬನು ರಾಣಿಯ ಪಕ್ಕದಲ್ಲಿ ಕುಳಿತಿದ್ದಾನೆ ಇನ್ನು ರಾಜನಿಗೆ ತಡೆಯುವುದಕ್ಕಾಗದೇ ಹೋಯಿತು ಇನ್ನು ತನಗಾದ ಅವಮಾನವನ್ನು ದುಃಖವನ್ನು ಕಳೆದುಕೊಳ್ಳುವುದಕ್ಕೆ ಈ ಪೃಥ್ವಿಯಲ್ಲಿ ಅವಕಾಶವಿಲ್ಲವೆ ಅಂತ ಮೂರ್ಛೆಯಿಂದ ದೊಪ್ಪ ನೆಲದ ಮೇಲೆ ಬಿದ್ದ ರಾಜನ ವೇಷದಲ್ಲಿ ಕುಳಿತಿದ್ದವನು ಭಗವಂತನೇ ಆದ್ದರಿಂದ ಆ ದಯಾನಿಧಿಯು ಕೂಡಲೇ ಎಲ್ಲರಿಗೂ ಬುದ್ಧಿಯಲ್ಲಿ ಬೇರೊಂದು ಬಗೆಯಾಗಿ ಪ್ರೇರಣೆ ಮಾಡಿ ತಾನು ಮಾಯವಾದ ಮಹಾರಾಣಿಯು ತನ್ನ ಪ್ರಿಯ ಪತಿಯು ನೆಲದ ಕಂಡು ಎಲ್ಲ ಯಾರಲ್ಲಿ ಕೂಡಲೇ ರಾಜವೈದ್ಯನನ್ನು ಬರಹೇಳಲು ಬರಹೇಳಿ ಎಂದು ಕೂಗಿಕೊಂಡಳು ವೈದ್ಯನು ಬಂದು ನಾಡಿಯನ್ನು ನೋಡಿ ಇಂತಹ ಹಣ್ಣಿನ ರಸವಾಗಬೇಕೆಂದು ಹೇಳಲು ಸೇನಾಧಿಪತಿಗೆ ಈ ಸುದ್ದಿ ಮುಟ್ಟಿ ಅವನು ತಾನೇ ಉದ್ಯಾನಕ್ಕೆ ಹೋಗಿ ವನಪಾಲರ ಒಡೆಯನಿಂದ ಬೇಕು ಬೇಕಾದ ಹಣ್ಣುಗಳನ್ನು ಒಂದು ಅಡಿಕೆ ಕಡಿಯುವ ಹೊತ್ತಿನಲ್ಲಿ ಅಂದರೆ ಕ್ಷಣ ಕಾಲದಲ್ಲಿ ಅಂತೇಳಿ ಹೊರಿಸಿಕೊಂಡು ಬಂದ ರಾಜನಿಗೆ ಆ ರಸವನ್ನು ಕುಡಿಸಿದರೋ ಇಲ್ಲವೂ ಕೂಡಲೇ ಅವನು ಚೇತರಿಸಿಕೊಂಡು ಎದ್ದು ಕುಳಿತ ಮುಂದೆ ನೋಡ್ತಾನೆ ರಾಣಿ ಸಖಿ ವೈದ್ಯ ಸೇನಾಧಿಪತಿ ವನಪಾಲ ಎಲ್ಲರೂ ಕೈ ಕಟ್ಟಿಕೊಂಡು ಮುಂದೇನಾಗ್ತದೋ ಅಂತೇಳಿ ಉಸಿರು ಹುಗೆಯದೇ ನಿಂತುಕೊಂಡು ನೋಡ್ತಾ ಇದ್ದಾರೆ ಬಿಡದೆ ಶುದ್ಧಾತ್ಮರಾಜನಿಗೆ ನಾನೇ ಎಲ್ಲವನ್ನೂ ಮಾಡುತ್ತಿದ್ದೇನೆ ಎಂಬ ಬುದ್ಧಿ ಬಂದ ಕೂಡಲೇ ಯಾರೂ ಇವನನ್ನು ಗುರುತಿಸದೇ ಹೋದಂತೆಯೇ ಆತ್ಮಸ್ವರೂಪವನ್ನು ಮರೆತು ಬುದ್ಧಿಯೇ ನಾನು ಎಂಬ ನಮಗೆ ಬಂತಂದರೆ ನಮ್ಮ ಸ್ಥಿತಿಯು ಕೂಡ ಬೇರ್ಪಡ್ತದೆ ವನಪಾಲನಂತೆ ಇರುವ ನಮ್ಮ ದೇಹವು ನಮ್ಮನ್ನು ಲಕ್ಷ್ಯ ಮಾಡುವುದಿಲ್ಲ ಸೇನಾಧಿಪನಂತೆ ಇರುವ ಪ್ರಾಣವು ಸರಿಯಾಗಿ ಕೆಲಸ ಮಾಡದೇ ಹೋಗ್ತದೆ ನಗರ ರಕ್ಷಕರತ್ತಿರುವ ಇಂದ್ರಿಯಗಳು ಒಳನೋಟವನ್ನು ಕೊಡದೆ ನಮ್ಮನ್ನು ಹೊರದಬ್ಬುತ್ತವೆ ರಾಜವೈದ್ಯನಂತಿರುವ ಮನಸ್ಸು ನಮ್ಮನ್ನು ನೋಡಿ ನಗ್ತದೆ ಪ್ರಿಯ ಪತ್ನಿಯಂತಿರುವ ಬುದ್ಧಿಯು ಸಖಿಯಂತಿರುವ ಉತ್ತಮ ಬುದ್ಧಿವೃತ್ತಿಯು ಅನಾದರದಿಂದ ಕಾಣುತ್ತವೆ ಇಷ್ಟಾದರೂ ನಮ್ಮ ನಿಜವಾದ ಸ್ವರೂಪವು ಆಗಲೂ ಹೋಗಿರುವುದಿಲ್ಲ ರಾಣಿಯ ಪಕ್ಕದಲ್ಲಿ ಕೂತಿದ್ದ ರಾಜವೇಷದ ದೇವರಂತೆ ಇದ್ದಲ್ಲಿಯೇ ಇದ್ದುಕೊಂಡು ಇರುತ್ತದೆ ಈ ಆತ್ಮಸ್ವರೂಪದ ಕಡೆಗೆ ನಮ್ಮ ದೃಷ್ಟಿಬಿತ್ತೆ ಅಂದರೆ ನಾನು ಎಲ್ಲವನ್ನೂ ಮಾಡುವ ಕರ್ತೃ ಎಂಬ ಬುದ್ಧಿಗೆ ಮೂರ್ಛೆ ಬರುತ್ತದೆ ಮನಸ್ಸು ಇಂದ್ರಿಯ ಪ್ರಾಣ ದೇಹ ಎಲ್ಲವೂ ನಮಗೆ ಅಡಿಯಾಳಾಗಿ ನಮ್ಮ ಕೆಲಸ ಕಣಿ ಆಗ್ತವೆ ಆದ್ದರಿಂದ ಬುದ್ಧಿಯೊಡನೆ ಬೆರೆತು ನಾನು ಕರ್ತೃವೆಂದು ತಿಳಿಯುವುದನ್ನು ಬಿಟ್ಟು ಶುದ್ಧನಾದ ಆತ್ಮನೇ ನಾನು ಅಂಥೇಳಿ ತಿಳಿಯಬೇಕು ಅಂಥೇಳಿ ವೇದಾಂತ ನಮಗೆ ಬೋಧಿಸ್ತದೆ ಈ ಕಥೆಯ ಮೂಲಕ ಇನ್ನು ಹದಿನೇಳನೇ ಕಥೆ ಉದಂಕನು ಮೋಸ ಇದು ಸುಷುಪ್ತಿ ಮತ್ತು ಅಜ್ಞಾನ ಇವುಗಳ ವ್ಯತ್ಯಾಸವನ್ನು ಹೇಳ್ತಕ್ಕಂಥ ಕಥೆ ಸುಷುಪ್ತಿ ಗಾಢನಿದ್ದೆ ಅಜ್ಞಾನ ಅಂದರೆ ಜ್ಞಾನಿಲ್ಲಕೆ ಆತ್ಮಜ್ಞಾನಿಕೆ ನ ಜ್ಞಾನ ಸ್ಯಾಮಹಂ ದೇವಾನ ಸಾಕ್ಷಿತಿ ನಿಶ್ಚಯ ಸರ್ವಾನ್ ಅರ್ಥ ನಿವೃತ್ತ ವೇದಾಂತಡಿಂಡಿಮಃ ನಾನು ಅಜ್ಞಾನವೆಂಬ ಮರವೇ ಅಲ್ಲ ನಾನು ಸ್ಯಾಂ ಅಹಂ ದೇವ ನಾನೇನು ದೇವನು ಎಂತಹ ದೇವ ಅಜ್ಞಾನಸಾಕ್ಷಿ ನಿಶ್ಚಯತ್ ಆ ಅಜ್ಞಾನ ಅಥವಾ ಮರವೆ ಮರ ಮರೆವನ್ನು ನೋಡುತ್ತಿರುವ ದೇವನೇ ನಾನು ಸಾಕ್ಷಿಯಾಗಿ ಸರ್ವ ಅನರ್ಥ ನಿವೃತ್ತಿ ಸ್ಯಾತ್ ಈ ರೀತಿಯಾದ ನಿಶ್ಚಯದಿಂದ ಏನಾಗ್ತದೆ ಎಲ್ಲ ಅನರ್ಥಗಳು ಹೋಗಿಬಿಡ್ತವೆ ಎನ್ನತಕ್ಕಂಥದ್ದೇ ಇತಿ ವೇದಾಂತ ಇದು ವೇದಾಂತದ ಘೋಷಣೆ ಉದ್ಘೋಷಣೆ ಅಂತೇಳಿ ನಾನು ಅಜ್ಞಾನವೆಂಬ ಮರೆವು ಅಲ್ಲ ಆ ಮರವನ್ನು ನೋಡ್ತಾ ಇರತಕ್ಕಂಥ ದೇವನೇ ನಾನು ಎಂಬಂತಹ ನಿಶ್ಚಯ ಇದು ಎಲ್ಲ ಅನರ್ಥಗಳನ್ನು ನಾಶ ಮಾಡುತ್ತದೆ ಇದಕ್ಕೊಂದು ಉದಾಹರಣೆ ಉದಂಕನು ಮೋಸಹೋದದ್ದು. ಹೋದದ್ದು ಅಂತೇಳಿ ಪೂರ್ವದಲ್ಲಿ ಅಂದರೆ ಹಿಂದೆ ಉದಂಕನೆಂಬ ಒಬ್ಬ ಋಷಿ ಬಹುಕಾಲ ಮಹಾವಿಷ್ಣುವ ಕುರಿತು ತಪಸ್ಸು ಮಾಡಿದೆ ತನ್ನ ಆತನ ತಪಸ್ಸಿಗೆ ಮೆಚ್ಚಿದ ವಿಷ್ಣುವನ್ನು ಪ್ರಾರ್ಥನೆಯಂತೆ ಇವನಿಗೆ ಅಮೃತ ಕಲಶವನ್ನು ಕೊಡುವ ಅಂತೇಳಿ ದೇವೇಂದ್ರನಿಗೆ ಅಪ್ಪ ಮಾಡಿದ ಈ ಬ್ರಾಹ್ಮಣನಿಗೆ ಅನಾಯಾಸವಾಗಿ ಅಮೃತಪಾನವಾಗುವುದಲ್ಲ ಎಂಬ ಅಸೂಯೆಯಿಂದ ಇಂದ್ರನು ಒಂದು ಉಪಾಯವನ್ನು ಮಾಡಿದೆ ಅವನು ಮೊದಲು ಚಂಡಾಲ ವೇಷವನ್ನು ಧರಿಸಿ ಕೈಯಲ್ಲಿ ಅಮೃತ ಕಲಶವನ್ನು ಹಿಡಿದುಕೊಂಡು ಉದಂಕನಿದ್ದ ಬಳಿಗೆ ಬಂದು ದೂರದಲ್ಲಿ ಕಲಶದೊಳಕ್ಕೆ ಮೂತ್ರ ವಿಸರ್ಜನೆ ಮಾಡುವನ್ನು ನಡೆಸಿ ಅಯ್ಯ ಬ್ರಾಹ್ಮಣ ಈಗೋ ಅಮೃತ ಮಹಾವಿಷ್ಣುವಿನ ಅಪ್ಪಣೆಯಂತೆ ಇಟ್ಟಿರುತ್ತೇನೆ ತೆಗೆದುಕೋ ಎಂದು ಹೇಳಿದ ಇದನ್ನೆಲ್ಲ ಕಂಡು ಆ ಋಷಿ ಜಿಗುಪ್ಸೆಯಿಂದ ಛೇ ಚಂಡಾಲ ಮೂತ್ರವನ್ನು ಮುಟ್ಟುವುದಕ್ಕೆ ನಾನೇನು ಮೂಢನೇ ಅಥವಾ ಇದು ಅಮೃತ ಇರಲಿ ನಿನ್ನ ಕರಸ್ಪರ್ಶದಿಂದಲೇ ಇದು ಮೈಲಿಗೆ ಆಗಿಬಿಟ್ಟಿದೆ ಎಲ್ಲ ನನಗೇನು ಬೇಡ ಇದನ್ನು ಕೂಡಲೇ ತೆಗೆದುಕೊಂಡು ಹೋಗು ಎಂದು ಮುಖವನ್ನು ತಿರುಗಿಸಿಕೊಂಡನಂತೆ ವಿಚಾರಕರಲ್ಲಿ ಅನೇಕರಿಗೆ ಶುದ್ಧವಾದ ಆತ್ಮತತ್ವವನ್ನು ತಿಳಿಯುವುದಕ್ಕೆ ಈ ಬಗೆಯ ತೊಂದರೆಯಾಗಿರ್ತದೆ ನಿಷ್ಪ್ರಪಂಚವಾದ ಆತ್ಮಸ್ವರೂಪವನ್ನು ಅವರು ಕಾಣದೇ ಇಲ್ಲ ಪ್ರತಿದಿನವೂ ಗಾಢ ನಿದ್ರೆ ಕಾಲಕ್ಕೆ ಬ್ರಹ್ಮಸ್ವರೂಪದಲ್ಲಿಯೇ ತಾವಿದ್ದರೂ ಅದನ್ನು ಅರಿಯದೇ ಇರ್ತಾರೆ ತನಿ ನಿದ್ರೆಯಲ್ಲಿರುವ ಸ್ವರೂಪವೇ ನಿಷ್ಪ್ರಪಂಚವಾದ ಆತ್ಮನೆಂದು ಗಾಢ ನಿದ್ದೆಯಲ್ಲಿರುವ ಸ್ವರೂಪವೇ ನಿಷ್ಪ್ರಪಂಚವಾದ ಆತ್ಮನೆಂದು ಶಾಸ್ತ್ರಗಳಲ್ಲಿ ಸಾರಿ ಸಾರಿ ಹೇಳಿದ್ದರೂ ಉದಂಕನು ಅಮೃತವನ್ನು ಚಂಡಾಲ ಮೂತ್ರವೆಂದು ಶಂಕಿಸಿದಂತೆ ನಿದ್ರೆಯಲ್ಲಿ ತಮ್ಮ ಸ್ವರೂಪಕ್ಕೆ ಅಜ್ಞಾನವೆಂಬ ಮರೆಯು ಮುಚ್ಚಿಕೊಂಡಿರುವುದೆಂದು ಭಾವಿಸ್ತಾರೆ ಅಜ್ಞಾನ ನಿದ್ರೆ ಜ್ಞಾನ ಎಚ್ಚರ ಅಂತ ಹೇಳಿ ಎಚ್ಚರದಲ್ಲಿ ನಾನು ಮತ್ತೊಬ್ಬರು ಎಂಬ ಅರಿವು ಇರುವುದಷ್ಟೇ ಇದಕ್ಕೆ ವಿಶೇಷ ಜ್ಞಾನವೆಂದು ಹೆಸರು ಈ ಜ್ಞಾನ ನಿದ್ರೆಯಲ್ಲಿ ಇರುವುದಿಲ್ಲ ಅಷ್ಟು ಮಾತ್ರದಿಂದ ನಿದ್ರೆಯು ಮರವೇ ಸ್ಥಿತಿಯ ಹೊರತು ಅರಿವಿನ ಸ್ಥಿತಿ ಅಲ್ಲವೆಂದು ಜನರು ಅಂದುಕೊಳ್ತಾರೆ ನಿಜವಾಗಿ ಚಂಡನು ಉದಂಕನ ಎದುರಿಗಿ ಬರಲೇ ಇಲ್ಲ ಅಜ್ಞಾನವೆಂಬುದು ನಿದ್ರೆಯಲ್ಲಿ ಇಲ್ಲವೇ ಇಲ್ಲ ನಿದ್ರೆಯಲ್ಲಿ ವಿಶೇಷ ಜ್ಞಾನವೂ ಇದ್ದರೂ ಯಾವುದೂ ಇಲ್ಲವೆಂದು ಅರಿಯುವುದಕ್ಕೆ ಬೇಕಾದ ಆತ್ಮನ ಸ್ವರೂಪ ಜ್ಞಾನವೂ ಇದ್ದೇ ಇದೆ ಇಲ್ಲದಿಲ್ಲ ಇದು ಒಂದು ಸಾಧನದಿಂದ ಹುಟ್ಟುವ ಅರಿವಲ್ಲ ಅರಿವಿನ ಸ್ವರೂಪವಾದ ಬರಿಯ ಅರಿವು ಅದು ಇನ್ನೊಂದು ಸಾಧನದಿಂದ ಅದನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅರಿವಿನ ಸ್ವರೂಪವಾದ ಕೇವಲ ಅರಿವೇ ಅದು ಅದನ್ನು ತಿಳಿಲಿಕ್ಕೆ ಇನ್ನೊಂದಿಲ್ಲ ಇದನ್ನೇ ಶುದ್ಧ ಚೈತನ್ಯವನ್ನು ಹೇಳ್ತಾರೆ ಅದಕ್ಕೆ ಇನ್ನೊಂದು ಸಾಧನ ಇಲ್ಲ ಇನ್ನೊಂದು ಸಾಧನದಿಂದ ಅದನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಈಗ ಕಣ್ಣಿನಿಂದ ನೋಡಬೋದು ಕಿವಿಯಿಂದ ಕೇಳಬೋದು ಆದರೆ ಇದು ಹಾಗಲ್ಲ ಇಂದ್ರಿಯಗಳಿಗೆ ಗೋಚರವಾದದ್ದಲ್ಲ ಅರಿವು ಮರೆವು ಎಂಬಂತಹ ವಿಶೇಷ ಸ್ಥಿತಿಗಳನ್ನು ನೋಡುತ್ತಿರತಕ್ಕಂತಹ ಎಂದೆಂದಿಗೂ ನಾಶವಾಗದ ಈ ಬರಿಯ ಅರಿವಿನ ಕೇವಲ ಜ್ಞಾನದ ಅದರ ತಿಳುವಳಿಕೆ ಜ್ಞಾನವೇ ಆತ್ಮಜ್ಞಾನ ಅಂಥೇಳಿ ಈ ಆತ್ಮಜ್ಞಾನವನ್ನು ಪಡೆದವರಿಗೆ ಎಂದಿಗೂ ಸಾವಿಲ್ಲದ ಆತ್ಮಸ್ವರೂಪವೇ ತಾವು ಅಂತೇಳಿ ಗೊತ್ತಾಗ್ತದೆ ಇಂಥವರು ಅಮೃತಪಾನವನ್ನು ಮಾಡಿದ ದೇವತೆಗಿಂತಲೂ ದೇವತೆಗಳಿಗಿಂತಲೂ ಹೆಚ್ಚೆಂದು ಭಾವಿಸಬೇಕು ಯಾಕಂದರೆ ದೇವತೆಗಳಿಗೆ ಕಲ್ಪಾಂತದಲ್ಲಿ ಆದರೂ ಮರಣ ಉಂಟು ಆತ್ಮನ ಯಾವ ಅನರ್ಥವೂ ಎಂದೆಂದಿಗೂ ಆಗುವುದಕ್ಕೆ ಎಡೆಯಿಲ್ಲ ಕುರಿಯಾಗಿದ್ದ ಹುಲಿ ಅಂದರೆ ದೇವತೆಗಳಿಗೆ ಕಲ್ಪಾಂತದಲ್ಲಿ ಅವರ ದೇವತಾ ಜನ್ಮ ಹೋಗ್ತದೆ ದೇವತಾ ರೂಪ ಆಗ ಆತ್ಮಜ್ಞಾನ ಆಗಿದ್ದವನಿಗೆ ಅವನು ದೇವತೆ ಆಗಿದ್ದರೆ ಮನುಷ್ಯ ಆಗಿದ್ದರೆ ಪ್ರಾಣಿ ಆಗಿದ್ದೀರಿ ಯಾವುದಾದರೂ ಕೂಡ ಅದರೊಳಗಿರುವ ಆತ್ಮಶಕ್ತಿ ಏನಾನು ಅಂತೇಳಿದ್ ಈ ಯಾವುದೇ ಬಾಧಕ ಇಲ್ಲ ಪ್ರಳಯಾದರೂ ಏನಾದರೂ ಕೂಡ ಕುರಿ ಹುಲಿ ಅನ್ನತಕ್ಕಂಥದ್ದು ಇನ್ನು ಮುಂದಿನ ಕತೆ ಹದಿನೆಂಟನೆಯದು ಇದರಲ್ಲಿ ಅಭೇದ ಭೇದ ಇದರ ಬಗ್ಗೆ ಹೇಳ್ತದೆ ವಿಚಾರ ಅವಿದ್ಯೋಪಾಧಿಕೋ ಜೀವೋ ಮಾಯೋಪಾಧಿಕ ಈಶ್ವರಃ ಮಾಯಾವಿದ್ಯಾ ಗುಣಾತೀತ ಬ್ರಹ್ಮ ವೇದಾಂತ ಡಿಂಡಿಮಹ ಅಂದರೆ ಅವಿದ್ಯಾ ಉಪಾಧಿಕ ಜೀವ ಜೀವನಿಗೆ ಅವಿದ್ಯೆಯು ಉಪಾಧಿ ಅಂದರೆ ಗುರುತು ಜೀವ ಅಂತೇಳಿ ಒಬ್ಬ ಅನಿಸ್ಬೇಕಿದ್ರೆ ಯಾಕೆ ಅದು ಅವನಲ್ಲಿರತಕ್ಕಂಥ ಅಜ್ಞಾನದಿಂದಾಗಿ ಅವಿದ್ಯೆಯಿಂದಾಗಿ ಅದೇ ಗುರುತು ಆ ವಿದ್ಯೆಯೇ ಜೀವನಿಗೆ ಗುರುತು ಅಂದರೆ ಅವಿದ್ಯೆ ಇದ್ದರೆ ಮಾತ್ರ ಅವನ ಜೀವನು ಅಂತೇಳಿ ಅನಿಸ್ಕೊಳ್ತಾನೆ ಅವನಿಗೆ ಅವನಿಗೆ ಜೀವಭಾವವು ಉಂಟಾಗ್ತದೆ ಮಾಯೋಪಾಧಿಕ ಈಶ್ವರ ಈಶ್ವರನಿಗೆ ಅಂದರೆ ಪರಮಾತ್ಮನಿಗೆ ಮಾಯೆಯು ಉಪಾಧಿ ಮಾಯಾಮಯವಾದಂತಹ ಶರೀರ ಅಥವಾ ಮಾಯೆ ಅದು ಉಪಾದಿ ಗುರುತಾಗ್ತದೆ ಅಂದರೆ ಪ ಭಗವಂತ ಪರಮಾತ್ಮನನ್ನು ಗುರುತಿಸಲಿಕ್ಕೆ ಬೇರೆ ಯಾವುದಿಲ್ಲ ಸಾಕಾರನಲ್ಲ ಅವನು ನಿರಾಕಾರ ಆದರೂ ಮಾಯೆಯನ್ನು ಆಶ್ರಯಿಸಿ ಅವನು ಬೇಕಾದ ಆಕಾರವನ್ನು ತಾಳಿ ಬರ್ತಾನೆ ಹಾಗಾಗಿ ಮಾಯೆಯು ಅವನಿಗೆ ಗುರುತು ಈಶ್ವರನಿಗೆ ಪರಮಾತ್ಮನಿಗೆ ಜೀವನಿಗೆ ಅವಿದ್ಯೆಯು ಅಜ್ಞಾನವು ಗುರುತು ಅಂದರೆ ಅವನ ಹಿಂದಿನ ಕರ್ಮ ಸಂಸ್ಕಾರಗಳೆನತಕ್ಕಂತಹ ಮಾಯೆಯ ಅಜ್ಞಾನ ಅವಿದ್ಯೆ ಅದರಿಂದಾಗಿ ಅವನಿಗೆ ಮುಂದಿನ ಜ ಅವನಿಗೆ ಜನ್ಮ ಉಂಟಾಗತಕ್ಕಂಥದ್ದು ಹಾಗಾಗಿ ಜೀವಭಾವ ಬಂದದ್ದು ಹೇಗೆ ಹಿಂದಿನ ಅವಿದ್ಯೆ ಅಜ್ಞಾನದಿಂದಾಗಿ ತಾನು ಆತ್ಮನಲ್ಲ ಎನ್ನತಕ್ಕಂಥ ಭಾವ ಅನಾತ್ಮ ಭಾವ ಅದೇ ಭಾವ ಅದೇ ಈಶ್ವರ ಭಾವ ಹೇಗೆ ಅಂದರೆ ಭಗವಂತನನ್ನು ಹೇಗೆ ಕಾಣಬಹುದು ಯಾವುದೋ ಒಂದು ಮಾಯಾಮಯವಾದಂಥ ಶರೀರ ಶಿವ ವಿಷ್ಣು ಈ ರೀತಿಯಾಗಿ ಅವರು ಮಾಯೆಯನ್ನು ತನ್ನ ಮಾಯೆಯನ್ನು ಆಶ್ರಯಿಸಿ ಒಂದು ಬೇರೆ ಬೇರೆ ರೂಪವನ್ನು ಧರಿಸ್ತಾನೆ ಇದು ಅವನಿಗೆ ಗುರುತು ಆದರೆ ಮಾಯಾ ಅವಿದ್ಯಾ ಗುಣಾತೀತಂ ಬ್ರಹ್ಮ ಬ್ರಹ್ಮಕ್ಕೆ ಅಂದರೆ ಎಲ್ಲ ಯ ಮೂಲತತ್ವ ಆತ್ಮ ಆತ್ಮತತ್ವ ದೇವ ದೇವರು ಏನತಕ್ಕಂಥದ್ದು ಯಾವುದಿದೆ ಅಥವಾ ಆತ್ಮ ಜೀವ ಏನತಕ್ಕಂಥದ್ದಕ್ಕೂ ಮೂಲವಾದ್ಯ ಯಾವುದಿದೆ ದೇವ ಎಲ್ಲ ದೇವದೇವಾನುದೇವತೆಗಳ ಮೂಲ ಶಕ್ತಿ ಯಾವುದಿದೆ ಆ ಬ್ರಹ್ಮಕ್ಕೆ ಆ ತತ್ವಕ್ಕೆ ಪರತತ್ವಕ್ಕೆ ಅವಿದ್ಯೆಯಾಗಲಿ ಮಾಯೆಯಾಗಲಿ ಯಾವುದೂ ಇಲ್ಲ ಮಾಯಾ ಅವಿದ್ಯಾ ಗುಣ ಅತೀತಂ ತ್ರಿಗುಣಗಳೂ ಇಲ್ಲ ಮಾಯೆಯೂ ಇಲ್ಲ ಅವಿದ್ಯೆಯೂ ಯಾವುದೇ ಗುಣಗಳಿಲ್ಲ ಹಾಗೆ ಸತ್ವಜತಮ ಗುಣಗಳು ಇಲ್ಲ ಇವುಗಳನ್ನೆಲ್ಲ ಮೀರಿದ್ದು ಅತೀತವಾದದ್ದೇ ಬ್ರಹ್ಮ ಇದು ವೇದಾಂತವು ಸಾರಿ ಹೇಳ್ತಕ್ಕಂಥದ್ದು ಅದಕ್ಕೆ ದೃಷ್ಟಾಂತ ಕುರಿ ಆಗಿದ್ದ ಹುಲಿ ಅಂತೇಳಿ ಒಬ್ಬ ಕುರುಬನಿಗೆ ಒಂದು ಹುಲಿಯ ಮರಿಯು ಸಿಕ್ಕಲಾಗಿ ಅವನು ಅದನ್ನು ಬಲು ಸಾಕ್ತಾನೆ ಕುರುಬನಿಗೆ ಹುಲಿಯ ಮರಿ ಸಿಕ್ಕಿದ್ದು ಇದು ಕುರಿಯ ಮಂದೆ ಮಂದೆಯಲ್ಲೇ ಬೆಳೀತಾ ಕೊನೆಗೆ ತಾನೂ ಒಂದು ಕುರಿಯಂದೇ ಭಾವಿಸಿಕೊಂಡಿತ್ತು ಕುರಿಗಳಂತೆ ಬ್ಯಾ ಬ್ಯಾ ಅಂತೇಳಿ ಹೇಳಿಕ್ಕೆ ಶುರು ಮಾಡಿದ್ದಂತೆ ಯಾಕಂದರೆ ಸಣ್ಣದರಲ್ಲೇ ಸುತ್ತಮುತ್ತ ಇರತಕ್ಕಂಥ ಕುರಿಗಳೇ ಕುರಿಗಳು ಸಾರು ಕುರಿಗಳು ಕುರುಬನು ಹುಸ್ ಎಂದರೆ ಕುರಿಗಳು ತಿರುಗಿದ ಕಡೆ ತಾನೂ ಕತ್ತು ಬಗ್ಗಿಸಿಕೊಂಡು ತಿರುತ್ತದೆ ಹೀಗೆ ಇದರ ಆಚರಣೆಯೆಲ್ಲ ಕುರಿಗಳದ್ದೇ ಆಗಿಬಿಟ್ಟಿದ್ದಂತೆ ಹೀಗಿರುವಲ್ಲಿ ಒಂದು ದಿನ ಒಂದು ಹುಲಿಯು ಕುರಿಯ ಮುಂದೆ ಕುರಿಯ ಮಂದೆಯ ಮೇಲೆ ಬೀಳಲಾಗಿ ಕುರಿಯ ಮರಿಗಳೆಲ್ಲ ಚೆಲ್ಲಾಪಲಿ ಕುರುಬನು ಹೆದರಿ ಇಲ್ಲಿಯೂ ಅವಿದುಕೊಂಡ ಆ ಹುಲಿಯ ಮರಿಯೂ ಮಿಕ್ಕ ಕುರಿಗಳಂತೆ ತಾನೂ ಓಡಿ ಹೋಗುವುದಕ್ಕೆ ಪ್ರಾರಂಭಿಸಿತು ಇದನ್ನು ಕಂಡ ಹೊಸ ಹುಲಿಯು ಆಶ್ಚರ್ಯದಿಂದ ಎಲ್ಲ ಇದೇನು ನೀನೇಕ ಓಡಿ ಹೋಗುತ್ತೀ ನೀನು ನಮ್ಮೋನಲ್ವೇ ಎಂದು ಎಷ್ಟೆಷ್ಟು ಹೇಳಿದರೂ ಮರಿಯೂ ಕೇಳದೆ ಹೋಯಿತು ನಿಜವಾಗಿ ಹುಲಿಯ ಮರಿಯು ಈಗ ಬೆಳೆದು ಪ್ರಾಪ್ತವಯಸ್ಕವಾಗಿದ್ದರೂ ತನ್ನ ಸ್ವರೂಪದ ಕಡೆಗೆ ಅದರ ಲಕ್ಷ್ಯ ಇರಲಿಲ್ಲ ಆಗ ಹೊಸ ಹುಲಿಯು ಏನಣ್ಣ ಏತಕ್ಕೆ ಹೆದರುತ್ತೀಯೇ ನೀನು ಕುರಿಗಳಂತೆ ಆಡುವುದನ್ನು ಕಂಡು ನನಗೆ ಆಶ್ಚರ್ಯವು ಖೇದವೂ ಆಗ್ತಾಯಿದೆ ದುಃಖವೂ ಆಗ್ತಾಯಿದೆ ಚೆನ್ನಾಗಿ ನೋಡು ನಿನಗೂ ನನಗಿರುವಂತೆ ಊರುಗಳಿವೆ ನಿನ್ನ ಮೈಯು ನನ್ನ ಮೈಯಂತೆ ಪಟ್ಟೆ ಬಟ್ಟೆಗಳಾಗಿವೆ ಆಗಿದೆ ನಿನಗೂ ನನ್ನಂತೆ ಮೀಸೆಗಳಿವೆ ನಿನ್ನ ಹೆಜ್ಜೆಯು ನನ್ನ ಹೆಜ್ಜೆಯು ಒಂದೇ ಅಂತೇಳಿ ಪರಿಪರಿಯಲ್ಲಿ ಸಾಮ್ಯವನ್ನು ತೋರಿಸಿದ್ದಲ್ಲದೆ ಹೋಲಿಕೆಯನ್ನು ತೋರಿಸಿದ್ದಲ್ಲದೆ ಅಯ್ಯ ಹತ್ತಿರದಲ್ಲಿ ಇರುವ ಆ ಕೊಳದಲ್ಲಿ ಬಗ್ಗೆ ನೋಡು ನಿನ್ನ ಮುಖವು ನನ್ನ ಮುಖದಂತೆ ಇದೆಯೋ ಕುರಿಗಳ ಮುಖದಂತಿದೆಯೋ ಗೊತ್ತಾಗ್ತದೆ ಆಗಲಾದರೂ ನಿನಗೆ ನನ್ನ ಮಾತಿನಲ್ಲಿ ಭರವಸೆ ಉಂಟಾಗೋದು ಅಂತೇಳಿ ಹೇಳಿತು ಕೊಳದಲ್ಲಿ ನೋಡೋದಾಗಿ ಅಂದರೆ ಕುರಿಯಲ್ಲ ಇದು ಹುಲಿಯೇ ಹ್ಞೂ ತನ್ನ ಮುಖದ ಪ್ರತಿಬಿಂಬವು ಹುಲಿಯ ಮುಖದಂತೆ ಇದ್ದದ್ದನ್ನು ಕಂಡು ತಾನು ಹೇಗೋ ಮೋಸ ಹೋಗಿರುವುದನ್ನು ತಿಳಿದು ಒಂದು ಸಲ ಪ್ರಯತ್ನಪಟ್ಟು ಹುಲಿಯಂತೆ ಆರ್ಭಟಿಸಿತು ಕೂಡಲೇ ಆ ಕಡೆಗೆ ಬರುತ್ತಿದ್ದ ಕುರಿಗಳೇ ಮೊದಲಾದ ಪ್ರಾಣಿಗಳು ದಿಕ್ಕಾಪಾರಾಗಿ ಚದರಿದವು ತಾನೂ ಎಂಬ ವಿಷಯಕ್ಕೆ ಇನ್ಯಾವ ಸಂದೇಹ ಉಳಿಯಲಿಲ್ಲವಾದ್ದರಿಂದ ತನ್ನ ಮನಬಂದಂತೆ ಬೇರೊಂದು ಕಡೆ ಹೋಗಿ ಆ ಹೊತ್ತಿನಿಂದ ಸುಖವಾಗಿ ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೆ ಶುರುವಾಡಿತು ಹೀಗೆಯೇ ಜೀವನು ತನಗೆ ಅವಿದ್ಯೆ ಮರವೇ ಇರುವುದರಿಂದ ಮರೆವು ಇರುವುದರಿಂದ ತಾನು ಜಗತ್ತು ಜನ್ಮಾದಿ ಕಾರಣನೂ ಸರ್ವಜ್ಞನೂ ಸರ್ವಶಕ್ತನೂ ಆದ ಈಶ್ವರನ ಸಮಾನನ ಆಗಲಾರೆ ಅಂಥೇಳಿ ಕುರಿಗಳ ಮಧ್ಯದ ಹುಲಿಯಂತೆ ಇಲ್ಲದ ಭಯವನ್ನು ತಂದುಕೊಂಡಿದ್ದಾನೆ ಯಾವಾಗಲೂ ಇವನಿಗೆ ಜಗತ್ತೇ ಮಿಥ್ಯೆಯನ್ನು ತಿಳಿ ಯಾವಾಗ ಅವನಿಗೆ ಜಗತ್ತು ಮಿಥ್ಯೆ ಅಂತಲೇ ತಿಳಿಯುತ್ತದೋ ಯಾವಾಗ ತನ್ನಲ್ಲಿರುವ ಅಜ್ಞಾನವೂ ನಿಜವಾಗಿರುವುದಲ್ಲವೆಂದು ತಿಳಿಯುತ್ತದೋ ಆಗ ಕುರಿಯ ಭಾವನೆಯನ್ನು ಬಿಟ್ಟ ಹುಲಿಯಂತೆ ತನ್ನ ಸಚ್ಚಿದಾನಂದ ಸ್ವರೂಪವನ್ನು ಅರಿತು ತನಗೂ ಈಶ್ವರನಿಗೂ ಅಥವಾ ಬ್ರಹ್ಮಕ್ಕೂ ಯಾವ ಭೇದವೂ ಇಲ್ಲವೆಂಬುದನ್ನು ಕಂಡುಕೊಳ್ತಾನೆ ಅದೇ ತಾನು ತನ್ನೊಳಗೆ ಇದ್ದಾನೆ ತಾನು ಬೇರೆಯಲ್ಲ ಅವನು ಬೇರೆಯಲ್ಲ ಈ ಶರೀರ ತಾನಲ್ಲ ಎಂಬುದನ್ನು ಕಂಡುಕೊಳ್ತಾನೆ ಈಶ್ವರನನ್ನು ಜೀವನನ್ನು ಬೇರ್ಪಡಿಸಿ ತೋರಿಸುವ ಸುತ್ತುಗಟ್ಟುಗಳಿಗೆ ಉಪಾಧಿ ಅಂತೇಳಿ ಹೆಸರು ವ್ಯತ್ಯಾಸ ಭೇದವನ್ನು ತೋರಿಸ್ತಕ್ಕಂತಹ ಯಾವ ಅಡೆತಡೆಗಳಿವೆ ಅದಕ್ಕೆ ಉಪಾಧಿ ಗುರುತು ಅಂತೇಳಿ ಈಶ್ವರನಿಗೆ ಮಾಯೆಯೇ ಉಪಾಧಿ ಜೀವನಿಗೆ ಅವಿದ್ಯೆಯೇ ಉಪಾಧಿ ಅವಿದ್ಯೆ ತಪ್ಪು ತಿಳುವಳಿಕೆ ಮಾಯೆ ಎಂದರೆ ಆ ಅವಿದ್ಯೆಯಿಂದ ಕಾಣುವ ಹುಸಿ ತೋರಿಕೆಯೇ ಬೀಜ ಶಕ್ತಿ ಇವೆರಡೂ ನಿಜವಾಗಿಲ್ಲದ್ರಿಂದ ಜೀವ ನಿಜವಾಗಿ ಯಾವ ಭೇದವೂ ಇಲ್ಲ ಜೀವ ಮತ್ತು ಈಶ್ವರ ಒಂದೇ ಅಂತೇಳಿ ಇಲ್ಲಿ ಭೇದ ಅಭೇದ ಇದನ್ನು ಹೇಳ್ತಾ ಇದ್ದಾರೆ ಇದು ಹದಿನೆಂಟನೆಯ ಕಥೆ ಇನ್ನು ಹತ್ತೊಂಬತ್ತನೇ ಕಥೆ ಹತ್ತು ಜನ ಮಂಕರು ಅಂತೇಳಿ ಒಂದು ಕಥೆ ವಾಕ್ಯ ಪ್ರತ್ಯಕ್ಷ ಇಂದ್ರಿಯ ಪ್ರತ್ಯಕ್ಷ ಎನ್ನುವ ಎರಡು ವಿಚಾರಗಳನ್ನು ಇಲ್ಲಿ ನಾವು ನೋಡ್ತೇವೆ ದಶಮಸ್ಯ ಪರಿಜ್ಞಾನೇ ನಾಯಾಸೋಸ್ತಿ ಯಥಾ ತಥಾ ಸ್ವಸ ಬ್ರಹ್ಮಾತ್ಮವಿಜ್ಞಾನ ಇತಿ ವೇದಾಂತ ಡಿಂಡಿಮಃ ಹತ್ತನೆಯವನನ್ನು ವಾಕ್ಯದಿಂದ ತಿಳಿಯುವುದಕ್ಕೆ ಹೇಗೆ ಕಷ್ಟವಿಲ್ಲವೋ ಅದರಂತೆ ನಾನು ಬ್ರಹ್ಮಸ್ವರೂಪನೆಂದು ವಾಕ್ಯದಿಂದ ತಿಳಿಯುವುದಕ್ಕೂ ಕಷ್ಟವಿಲ್ಲ ಇದು ವೇದಾಂತದ ಡಂಗುರ ದಶಮಸ ಪರಿಜ್ಞಾನೇ ನ ಆಯಾಸ ಅಸ್ತಿ ಯಥಾ ತಥಾ ಅಂದರೆ ಹತ್ತನೆಯವನ ಹತ್ತನೆಯವನನ್ನು ವಾಕ್ಯದಿಂದ ತಿಳಿಯುವುದಕ್ಕೆ ಹೇಗೆ ಕಷ್ಟವಿಲ್ಲವೋ ಅದೇ ರೀತಿಯಲ್ಲಿ ನಾನು ಬ್ರಹ್ಮಸ್ವರೂಪನೆ ಎಂದು ಶಾಸ್ತ್ರವಾಕ್ಯನ ತಿಳಿಯುವುದಕ್ಕೂ ಕಷ್ಟವಿಲ್ಲ ಹ್ಞೂ ಇದರ ಉದಾಹರಣೆ ಕೊಡ್ತಾರೆ ಅದು ಹೇಗೆ ಅಂಥೇಳಿ ವಾಕ್ಯ ಪ್ರತ್ಯಕ್ಷ ಮತ್ತು ಇಂದ್ರಿಯ ಪ್ರತ್ಯಕ್ಷ ಹೇಗೆ ಅಂಥೇಳಿ ಅಂದರೆ ಒಂದೂರಿನಲ್ಲಿ ಹತ್ತು ಜನ ಮಂಕರು ಗೆಳೆಯರಾಗಿದ್ದರು ಅವರು ಒಂದು ದಿನ ಒಂದು ನದಿಯನ್ನು ದಾಟಿ ಆಚೆಗೆ ಬಂದು ನಾವೆಲ್ಲರೂ ಇದ್ದೇವೆ ಇಲ್ಲವೋ ನೋಡಬೇಕು ಅಂತೇಳಿ ಎಣಿಸಿಕೊಳ್ಳುತ್ತಾ ಇದ್ರಂತೆ ಪ್ರತಿಯೊಬ್ಬನು ತನ್ನನ್ನು ಬಿಟ್ಟು ಎಣಿಸಿಕೊಳ್ಳುತ್ತಿದ್ದರೆ ಒಂಬತ್ತೇ ಜನವಾಯಿತು ಅಯ್ಯೋ ಹತ್ತನೇವನು ಏನು ಗತಿ ಎಂದು ಗೋಳಿಡ್ತಾ ಗಲಾಟೆಯನ್ನು ಎಬ್ಬಿಸಿದ್ದ ಆ ಜನರನ್ನು ಒಬ್ಬ ದಾರಿ ಹೋಕೊಂಡು ಏನಯ್ಯ ನಿಮಗೆ ಒದಗಿರುವ ದುಃಖ ಏನು ಎಂದು ವಿಚಾರಿಸ್ತಾನೆ ನಡೆದ ಸಂಗತಿಯನ್ನು ಅವರಿಂದ ತಿಳಿದು ಅಯ್ಯೋ ಇಲ್ಲಿ ನೋಡೋ ನೀನೇ ಹತ್ತನೆಯನ್ನು ಎಂದು ಒಬ್ಬನಿಗೆ ತಿಳಿಯ ಹೇಳಲು ಕೂಡಲೇ ಅವರೆಲ್ಲರಿಗೂ ತಮ್ಮ ದಡ್ಡತನವೂ ತಿಳಿತು. ಹೋಗಲಿ ಬಿಡಿ ನಿಜವಾಗಿ ಯಾರೂ ಹೋಗಿಲ್ಲವಲ್ಲ ಎಂದು ಸಂತೋಷವನ್ನು ಮುಂದಕ್ಕೆ ಹೊರಟರು ಮಂಕರಿಗೆ ನೋಡುವುದಕ್ಕೆ ಕಣ್ಣೀರದೇ ಇರಲಿಲ್ಲ ಆದರೂ ಹತ್ತನೆಯವನ ಪ್ರತ್ಯಕ್ಷ ಆಗಲಿಲ್ಲ ನೀನೇ ಹತ್ತನೆಯವನು ಎಂಬ ವಾಕ್ಯದಿಂದಲೇ ಹತ್ತನೆಯವನು ಇಲ್ಲೇ ಇದ್ದಾನೆ ನಾನೇ ಅವನು ಎಂದು ಜ್ಞಾನ ಆಯಿತು ಹಾಗಾಗಿ ವಾಕ್ಯಜ್ಞಾನದಿಂದ ಹೇಗೆ ಹತ್ತನೇವನನ್ನು ತಿಳಿದಿಕ್ಕಾಗ್ತದೋ ಹತ್ತು ಜನರಲ್ಲಿ ನಾನು ಲೆಕ್ಕ ಹಾಕುವಾಗ ಉಳಿದ ಒಂಬತ್ತು ಜನರನ್ನು ಮಾತ್ರ ಲೆಕ್ಕ ಹಾಕಿ ನನ್ನನ್ನು ಬಿಟ್ಟುಬಿಟ್ರೆ ಆಗ ಯಾವ ಮೂರನೇವನು ಇನ್ನೊಬ್ಬ ಬಂದು ನೋಡು ನೀನೇ ಹತ್ತನೇ ಓನಿ ಹೇಳಿದಾಗ ಆ ನಾನು ಹೇಗೆ ನಾನು ಹತ್ತನೇ ಓನಂತೇಳಿ ನಂಬಿಕೆ ಬರ್ತದೋ ತಿಳಿತೇನೋ ಅದೇ ರೀತಿಯಲ್ಲಿ ಶಾಸ್ತ್ರವಾಕ್ಯದಿಂದಲೂ ಕೂಡ ಬ್ರಹ್ಮಸ್ವರೂಪವನ್ನು ತಿಳಿಯಲಿಕ್ಕೆ ಸಾಧ್ಯವಿದೆ ಕಷ್ಟ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ನೀನೇ ಹತ್ತನೆಯವನು ವಾಕ್ಯದಿಂದಲೇ ಹತ್ತನೆಯವನು ಇಲ್ಲಿಯೇ ಇದ್ದಾನೆ ನಾನೇ ಅವನು ಎಂಬ ಜ್ಞಾನವಾಯಿತಲ್ವ ಬ್ರಹ್ಮವೇ ನೀನು ಎಂಬ ಶ್ರುತಿ ವಾಕ್ಯದಿಂದಲೂ ಇದರಂತೆಯೇ ಬ್ರಹ್ಮದ ಅಪರೋಕ್ಷ ಜ್ಞಾನವಾಗ್ತದೆ ಪ್ರತ್ಯಕ್ಷ ಜ್ಞಾನವಾಗ್ತದೆ ಹೊರಗಿರುವ ವಿಷಯ ದೇಹ ಇಂದ್ರಿಯ ಪ್ರಾಣ ಎಂಬಂತಹ ನಾಲ್ಕು ಒಳಗಿರುವ ಮನಸ್ಸೆಯ ಮುಂತಾದ ಅಂಧಃಕನಗಳು ನಾಲ್ಕು ಹೊರಗಿರತಕ್ಕಂಥದ್ದು ವಿಷಯ ದೇಹ ಇಂದ್ರಿಯ ಪ್ರಾಣ ವಿಷಯ ಅಂದ್ರೇನು ಇಂದ್ರಿಯಗಳಿಗೆ ಸಲ್ಲತಕ್ಕಂಥದ್ದು ವಿಷಯಗಳು ಶಬ್ದಸ್ಪರ್ಶ ರೂಪರ ಸಗಂಧಗಳು ತನ್ಮಾತ್ರೆಗಳು ಅಂತಲೂ ಕೂಡ ಹೇಳ್ತಾರೆ ಅದನ್ನು ಶಬ್ದ ಕಿವಿಗೆ ವಿಷಯ ಸ್ಪರ್ಶ ಚರ್ಮಕ್ಕೆ ವಿಷಯ ರೂಪ ಕಣ್ಣಿಗೆ ವಿಷಯ ರಸ ನಾಲಿಗೆ ವಿಷಯ ಗಂಧ ಮೂಗಿಗೆ ವಿಷಯ ಹೀಗೆ ಇಂದ್ರಿಯಗಳ ವಿಷಯಗಳು ಇಂದ್ರಿಯಗಳಿಗೆ ಸಂಬಂಧಪಟ್ಟಂಥ ಆಹಾರ ಇಂದ್ರಿಯಗಳ ಆಹಾರ ಅದೇ ವಿಷಯ ಅಂಥೇಳಿ ಹೀಗೆ ಹೊರಗಡೆ ವಿಷಯ ದೇಹ ಇಂದ್ರಿಯ ಮತ್ತು ಪ್ರಾಣ ಎನ್ನತಕ್ಕಂಥ ನಾಲ್ಕು ಒಳಗಡೆ ಮನಸ್ಸು ಚಿತ್ತ ಬುದ್ಧಿ ಅಹಂ ಎನ್ನತಕ್ಕಂಥ ನಾಲ್ಕು ಅಂತಃಕರಣಗಳು ಬಹಿಕರಣಗಳು ಅಂತಃಕರಣಗಳು ನಾಲ್ಕು ಅಜ್ಞಾನವು ಒಂದು ಹೀಗೆ ಒಂಬತ್ತರಲ್ಲಿ ನೋಡಿ ನಾಲ್ಕು ನಾಲ್ಕು ಎಂಟು ಒಂದು ಅಜ್ಞಾನ ಈ ಒಂಬತ್ತರಲ್ಲಿ ಯಾವುದೋ ಒಂದು ಆತ್ಮನಾಗಿರಬೇಕೆಂದು ನಾವು ಅಲ್ಲಿಯೇ ಹುಡುಕುತ್ತಿದ್ದ ನಮಗೆ ಆತ್ಮಜ್ಞಾನ ಆಗುವುದಿಲ್ಲ ಆ ಒಂಬತ್ತು ಕೂಡ ಆತ್ಮ ಆತ್ಮನು ಅಂದರೆ ನಾನು ಎನ್ನತಕ್ಕಂಥದ್ದು ಇದಾನೆ ಇದ್ದಾನೆ ಅಂತ ಒಂದು ವೇಳೆ ಅವರಿವರು ಹೇಳುವುದನ್ನು ಕೇಳಿದರೂ ಆತ್ಮನ ಎಲ್ಲಿದ್ದಾನೆ ಎಂಬ ಸಂದೇಹ ಹೋಗುವುದಿಲ್ಲ ಹುಡುಕುವ ನೀನೇ ಆತ್ಮ ಈ ಆತ್ಮವಿನೇ ಬ್ರಹ್ಮ ಎಂಬ ಶ್ರುತಿ ವಾಕ್ಯವನ್ನು ಕೇಳುತ್ತಲೇ ಬ್ರಹ್ಮಾತ್ಮನ ಅಪರೋಕ್ಷ ಜ್ಞಾನ ಉಂಟಾಗ್ತದೆ ವಾಕ್ಯವನ್ನು ಕೇಳಿದ ಮೇಲೆ ಹತ್ತನೆಯವನನ್ನು ಅರಿಯುವುದಕ್ಕೆ ಮತ್ತೆ ಯಾವ ಆಯಾಸವನ್ನು ಪಡೆಯುವುದು ಅಗತ್ಯವಾಗದೇ ಹೋದಂತೆಯೇ ಶ್ರುತಿಯ ಮಹಾವಾಕ್ಯವನ್ನು ಶ್ರವಣ ಮಾಡಿದ ಮೇಲೆ ತತ್ವಮಸಿ ಅಯಮಾತ್ಮ ಬ್ರಹ್ಮ ಸರ್ವಂ ಖಲ್ಲಿದಂ ಬ್ರಹ್ಮ ಎನ್ನತಕ್ಕಂತಹ ಯಾವ ಶ್ರುತಿಯ ಮಹಾವಾಕ್ಯಗಳಿವೆ ಅದನ್ನು ಶ್ರವಣ ಮಾಡಿದ ಮೇಲೆ ತಾನೇ ಬ್ರಹ್ಮವೆಂದು ತಿಳಿಯುವುದಕ್ಕೆ ಯಾವ ಆಯಾಸವನ್ನು ತತ್ತ್ವಂ ಹಸಿ ಅದು ನೀನೇ ಆಗಿದ್ದಿ ಐ ಆಮ್ ಆತ್ಮ ಬ್ರಹ್ಮ ಈ ಆತ್ಮನೇ ಬ್ರಹ್ಮವಾಗಿದೆ ಸರ್ವಂ ಕಲ್ವಿದಂ ಬ್ರಹ್ಮ ಇದೆಲ್ಲವೂ ಬ್ರಹ್ಮವೇ ಆಗಿದೆ ಮುಂತಾದ ಶ್ರುತಿ ವಾಕ್ಯಗಳಿಂದ ತಿಳಿಬಹುದು ನಮ್ಮ ಬ್ರಹ್ಮಾತ್ಮ ಸ್ವರೂಪವನ್ನು ಈಗ ಇಪ್ಪತ್ತನೇ ಕಚೆ ಹಮ್ ಗಾಡಿ ವಾಲ ಹಮ್ ಅಂದರೆ ಹಿಂದಿಯಲ್ಲಿ ನಾವು ಗಾಡಿ ವಾಲರು ಅಂತೇಳಿ ಗಾಡಿ ಓಡಿಸುವರು ಅಥವಾ ಗಾಡಿ ಇರುವವರು ಗಾಡಿ ಓನರ್ಸ್ ಕೃತಕೃತ್ಯತೆ ಕರ್ತವ್ಯತಾ ಜ್ಞಾನ ಎನ್ನತಕ್ಕಂಥ ವಿಚಾರದ ಬಗ್ಗೆ ಇದರಲ್ಲಿ ಬರ್ತದೆ ನ ಕುರ್ಯಾ ವಿಜಾನೀಯರ್ವ ಬ್ರಹ್ಮೇತ್ಯನುಸ್ಮರ ಯಥ ಸುಖಂ ತೇದಿತಿ ವೇದಾಂತ ಡಿಂಡಿಮ ಇನ್ನೊಂದು ವೇದಾಂತ ಡಂಗುರ ಏನು ನ ಕುರ್ಯಾ ಸರ್ವಂ ಸರ್ವ ಬ್ರಹ್ಮ ಇನುಸ್ಮರ ಎಲ್ಲವೂ ಬ್ರಹ್ಮವೇ ಎಂದು ಯಾವನ ನೆನಪಿಗೆ ಬಂತೋ ಅವನು ಮಾಡಬೇಕಾದದ್ದು ಇಲ್ಲ ಅರಿಯಬೇಕಾದದ್ದು ಇಲ್ಲ ಸರ್ವಂ ಬ್ರಹ್ಮ ಇತಿ ಅನುಸ್ಮರನ್ ಯಾವನು ಇರ್ತಾನೋ ಸರ್ವವು ಬ್ರಹ್ಮ ಅಂತೇಳಿ ಅವನು ಸ್ಮರಣೆ ನೆನಪು ಮಾಡ್ತಾ ಇರ್ತಾನೋ ಯಾವನ ಸ್ಮೃತಿಯಲ್ಲಿ ಇದೆಯೋ ಅಂಥವನು ನ ಕುರಿಯಾತ್ ನ ವಿಜಾನೀಯಾತ್ ಅವನು ತಿಳಿಯಬೇಕಾದದ್ದು ಇಲ್ಲ ಅವನು ಮಾಡಬೇಕಾದದ್ದು ಇಲ್ಲ ಹೇಗೆ ಸುಖವಾಗುವುದು ಹಾಗೆ ಇರಬಹುದು ಯಥಾ ಸುಖಂ ತಥಾ ತಿಷ್ಠೇತ್ ಇತಿ ವೇದಾಂತ ಡಿಂಡಿಮಹ ಒಂದು ಊರಿನಲ್ಲಿ ಒಬ್ಬ ಜ್ಞಾನಿ ಇದ್ದ ಅವನು ಒಂದು ಮರದ ಕಡೆಗೆ ಕುಳಿತು ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮವಾಗಿರ್ವೆ ನಾನು ಬ್ರಹ್ಮವಾಗಿರ್ವಿ ಅಂತೇಳಿ ಕೂಗ್ತಾ ಇದ್ದಂತೆ ಒಂದಿನ ಒಬ್ಬ ಗಾಡಿಯವ ಗಾಡಿಯನ್ನು ಹೊಡೆದುಕೊಂಡು ಆ ಮಾರ್ಗದಲ್ಲಿ ಬಂದ ಅವನು ಈ ಜ್ಞಾನ ಕಡೆಗೆ ತಿರುಗಿ ಮುಂದೆ ನಿಂತು ಹಮ್ ಗಾಡಿ ಹಮ್ ಗಾಡಿ ವಾಲಾ ನಾನು ನಾನು ಗಾಡಿ ಅವಾಗ ಅಂತೇಳಿ ಕೂಗಿಕೊಳ್ಳೋದಕ್ಕೆ ಮಾಡಿದ ವೇದಾಂತಿಯ ಜಿಗುಪ್ಸೆಯಿಂದ ಛೇ ಏತಕ್ಕೆ ಒದರಿಕೊಳ್ಳುತ್ತೀಯೇ ನೀನು ಗಾಡಿಯನ್ನು ಹೊಡೆಯುವುದರಿಂದಲೇ ಗಾಡಿ ವಾಲನೆಂದು ಗೊತ್ತಾಗುದಿರುವೆ ನೀನು ಗಾಡಿ ಹೊಡೆಯುವಲ್ಲದೆ ಮತ್ತೆ ಯಾರಾಗಿದೆಯಾ ಅಂತೇಳಿ ಗದರಿಸಿಕೊಂಡ ಆಗ ಗಾಡಿಯನ್ನು ಹೌದು ಬುದ್ಧಿ ಹೌದು ತಾವು ಬ್ರಹ್ಮವಲ್ಲದೆ ಮತ್ತೇನು ಆದರೂ ನಾನೇ ಬ್ರಹ್ಮವೆಂದು ತಾವೇಕೆ ಕೂಗುತ್ತಾ ಇದ್ದೀರಿ ಅಂತೇಳಿ ಕೇಳಿದ ಆ ತಪಸ್ಸಿನ ಆಚಿಕೆಯಿಂದ ಇವನೇ ನನಗೆ ನಿಜವಾದ ಗುರು ನಾನು ಬ್ರಹ್ಮವೇ ಆಗಿರುವಾಗ ನಾನು ಬ್ರಹ್ಮವೆಂದು ಜಪಿಸಿಕೊಳ್ಳುವುದರಲ್ಲಿ ಫಲವೇನು ಪುನಃ ಜಪ ಮಾಡಬೇಕು ಬ್ರಹ್ಮದ್ದು ಎಂದು ಆತನಿಗೆ ಬಹುವಾಗಿ ವಂದನೆಯನ್ನು ಸಮರ್ಪಿಸಿದಂತೆ ಅಂದರೆ ಬ್ರಹ್ಮವೇ ತಾನೆಂಬ ಅರಿವು ಬಂದ ಮೇಲೆ ಮತ್ತೇನು ಮಾಡಬೇಕಾದದ್ದಿಲ್ಲ ಬ್ರಹ್ಮವು ತಾನೆಂಬ ಅರಿವು ಮರೆತು ಹೋದೀತೆಂಬ ಭಯವೇನೂ ಇರುವುದಿಲ್ಲವಾದ್ದರಿಂದ ಇದನ್ನೇ ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಳ್ಳಬೇಕಾದದ್ದು ಕೂಡ ಇಲ್ಲ ಈ ಜ್ಞಾನವು ಯಾರಿಗೆ ಬರುವುದು ಅವರು ಕೃತಕೃತ್ಯರು ಅಂದರೆ ಮಾಡಬೇಕಾದದನ್ನೆಲ್ಲ ಮಾಡಿದಂಥವ್ರು ಮಿಗಿಲಿಲ್ಲದ ತೃಪ್ತಿಯೇ ಬ್ರಹ್ಮಜ್ಞಾನದ ಗುರುತು ಯಾವುದಕ್ಕಿಂತ ಹೆಚ್ಚಿನದಾದ ತೃಪ್ತಿ ಇನ್ನೊಂದಿಲ್ವೋ ಈಗ ಇರುವುದರಲ್ಲಿ ಅತ್ಯಂತ ತೃಪ್ತರ ಯಾರಿ ಆಗಿದ್ದಾರೋ ಅದೇ ಬ್ರಹ್ಮಜ್ಞಾನದ ಗುರುತಾಗಿದೆ ಬ್ರಹ್ಮಜ್ಞಾನ ಅವ್ರಿಗೆ ಆಗಿದೆ ಅಂಥೇಳಿ ಅರ್ಥ ಈಗ ಇರೋದರಲ್ಲಿ ನನಗೆ ಸಾಕಷ್ಟ ಆಯಿತು ಬೇಕಾದಷ್ಟು ಆಯಿತು ಅಂತ ತೃಪ್ತಿ ಇದ್ದರೆ ಅದೇ ಬ್ರಹ್ಮಜ್ಞಾನ ಸೋಮಾರಿಗಳು ಏನೂ ಬೇಡವೆಂದು ತೆಪ್ಪನೆ ಕೂತಕಡೆ ಕಡೆ ನಿಜವಾಗಿ ಅವರ ಮನಸ್ಸಿನಲ್ಲಿ ತೃಪ್ತಿ ಇರುವುದಿಲ್ಲ ಅವರು ಸೋಮಾರಿಗಳಾದ ಕಾರಣ ಉದಾಸೀನದಲ್ಲಿ ಸಾಕಪ್ಪ ಏನೋ ತೃಪ್ತಿ ಇರುವುದಿಲ್ಲ ಅವರಿಗೆ ಇನ್ನಷ್ಟು ಬಂಗಲೆ ಇದ್ದರೆ ಒಳ್ಳೆಯದು ಕಾಣಿಸ್ತದೆ ಆದರೂ ಸೋಮಾರಿಗಳು ನಾನು ನಿನ್ ಸಾಧ್ಯ ಇಲ್ಲ ಮಾಡಲಿಕ್ಕೆ ಇರಲಿ ಅಂತೇಳಿ ಇರ್ತಾರೆ ಬ್ರಹ್ಮಜ್ಞಾನಿಗಳು ಕೆಲಸ ಮಾಡ್ತಾ ಇದ್ದರೂ ಸುಮ್ಮನಿದ್ದರು ಯಾವಾಗಲೂ ತೃಪ್ತರಾಗಿಯೇ ಇರ್ತಾರೆ ಯಾಕಂದ್ರೆ ಅವರು ತಮಗಾಗಿ ಮಾಡಿಕೊಳ್ಳಬೇಕಾದದ್ದು ಏನೂ ಇಲ್ಲವೆಂಬ ಪರಮಾರ್ಥವನ್ನು ತಿಳ್ಕೊಂಡಿದ್ದಾರೆ ಯಾಕೆ ಎಲ್ಲವೂ ತನ್ನಲ್ಲೇ ಇದೆ ಅಂತೇಳಿ ತಿಳ್ಕೊಂಡಿದ್ದಾರೆ ಅವರು ಇದು ಇಪ್ಪತ್ತನೇ ಕಥೆ ಇನ್ನು ಇಪ್ಪತ್ತೊಂದನೆಯದು ಜಾನ್ಸನ್ನನ್ನು ವಾದದಲ್ಲಿ ಸೋತದ್ದು ಇದು ಜೀವನ್ಮುಕ್ತಿಯ ಆನಂದ ಮತ್ತು ಸಂಸಾರ ಇವೆರಡರ ವ್ಯತ್ಯಾಸ ಏನು ಅಂತ ಹೇಳ್ತಾ ಇದ್ದಾರೆ ಜೀವನ್ಮುಕ್ತಿಯ ಆನಂದ ಮತ್ತು ಸಂಸಾರ ಬ್ರಹ್ಮಸತ್ಯಂ ಜಗನ್ಮಿಥ್ಯಾೀವೋ ಬ್ರಹ್ಮೈವನ ಪರಃ ಜೀವನ್ಮುಕ್ತಸ್ತು ತದ್ ವಿವಾನ್ ಇತಿ ವೇದಾಂತ ಡಿಂಡಿಮಃ ಅಂದರೆ ಬ್ರಹ್ಮವೇ ಸತ್ಯ ಜಗತ್ತು ಮಿಥ್ಯೆ ಜೀವನು ಬ್ರಹ್ಮವೇ ಹೊರತು ಬೇರೆಯಲ್ಲ ಇದನ್ನು ತಿಳಿದವನೇ ಜೀವನ್ಮುಕ್ತನು ಎನ್ನುತಕ್ಕಂಥದ್ದು ವೇದಾಂತದ ಡಂಗುರ ಇಂಗ್ಲೆಂಡಿನಲ್ಲಿ ಜಾನ್ಸನ್ ಎಂಬಂಥ ಮಹಾವಿದ್ವಾಂಸ ಇದ್ದೆ ಅವನಿಗೆ ವಿದ್ವಾಂಸರಲ್ಲೆಲ್ಲ ಬಲು ಮಾನ್ಯತೆ ಇರ್ತಿತ್ತು ಈತನು ಯಾರಿಗೂ ವಾದದಲ್ಲಿ ಸೋಲುತ್ತಿರಲಿಲ್ಲ ಸೋಲತಾ ಇರಲಿಲ್ಲ ಹೀಗಿರುವಲ್ಲಿ ಒಂದು ದಿನ ಕನಸಿನಲ್ಲಿ ಯಾವನೋ ಒಬ್ಬ ಇವನೊಡನೆ ಚರ್ಚೆಗೆ ಪ್ರಾರಂಭಿಸಿ ಕನಸಿನಲ್ಲಿ ನಿಜವಾಗೆಲ್ಲ ಒಂದೊಂದು ಸಲಕ್ಕೂ ವಾದದಲ್ಲಿ ಇವನನ್ನು ಸೋಲಿಸಿ ಪೆಚ್ಚು ಮಾಡಿಬಿಟ್ಟು ಸೋಲಿಸಿಬಿಟ್ಟಂತೆ ಜಾನ್ಸನ್ ನಿಮಗೆ ತೀರಾ ಅಪಮಾನವಿಕೊನೆಗೆ ಎಚ್ಚರ ಆಯಿತಂತೆ ನನಗೆ ಕನಸಿನಲ್ಲಿ ಆದ ಸ್ಥಿತಿಗೆ ತಾನೇ ದುಃಖವನ್ನು ಆಶ್ಚರ್ಯವನ್ನು ಪಡ್ತಾ ಇದು ಹೇಗೆ ಸಂಭವಿಸಿರಬಹುದು ಎಂದು ಯೋಚಿಸುತ್ತಿರುವಲ್ಲಿ ಈ ವಿದ್ವಾಂಸನಿಗೆ ಒಂದು ಉತ್ತಮವಾದ ಯೋಚನೆ ಹೊಡೆಯುತ್ತಂತೆ ಇದೆಲ್ಲವೂ ನನ್ನ ಕನಸೇ ಹೊರತು ಮತ್ತೇನೂ ಅಲ್ಲ ನಿಜವಾಗಿ ಯಾರೂ ಕನಸಿನಲ್ಲಿ ಬರಲಿಲ್ಲ ಯಾರೂ ನನ್ನನ್ನು ವಾದ ಮಾಡಲಿಲ್ಲ ಸೋಲಿಸಲೂ ಇಲ್ಲ ನನ್ನನ್ನು ಸೋಲಿಸಿದಂತೆ ಕನಸಿನಲ್ಲಿ ತೋರಿದ ವಿದ್ವಾಂಸ ತನ್ನ ಕನಸಿನಲ್ಲಿ ಇದ್ದದ್ದರಿಂದ ಅವನಿಗೆ ತೋರಿದ ಯುಕ್ತಿಗಳೂ ನನ್ನವೇ ಆದ್ದರಿಂದ ನಾನೇ ಎಲ್ಲರಿಗಿಂತಲೂ ಬುದ್ಧಿವಂತನೆಂಬುದು ಈ ಕನಸಿನಲ್ಲೂ ದೃಢವಾಯಿತು ಇದಕ್ಕಾಗಿ ಯೋಚನೆ ಯಾಕೆ ಅಂತೇಳಿ ಕೊನೆಗೆ ತನಗೆ ತಾನೇ ಸಮಾಧಾನ ಮಾಡಿಕೊಂಡಂತೆ ವೇದ ಅಂತ ಇದಕ್ಕೆ ಸಮನಾಗಿದೆ ಈ ಜಗತ್ತೆಲ್ಲವೂ ನನ್ನ ಕನಸು ಇದು ಶುದ್ಧ ಸುಳ್ಳು ಎಂದು ಯಾವನಾದರೂ ಭಾವನೆಯನ್ನು ತಂದುಕೊಂಡ ಮಾತ್ರಕ್ಕೆ ಎಲ್ಲಾ ಭಯವೂ ಬಿಟ್ಟು ಓಡಿಬಿಡ್ತದೆ ಇದು ಕನಸಲ್ಲವೆಂದು ಹೇಳುವುದಕ್ಕೆ ಯಾವ ಪ್ರತಿವಾದಿಯೂ ಬರುವಂತಿಲ್ಲ ಯಾಕೆಂದರೆ ಎಲ್ಲವಾದಿಗಳು ಪ್ರತಿವಾದಿಗಳು ಈ ಕನಸಿನೊಳಗೆ ಸಿಕ್ಕಿ ಹೋಗಿರ್ತಾರಾದ ಕಾರಣ ಎಲ್ಲರೂ ಜಗತ್ತಿನ ಈ ಎಚ್ಚರದ ಸ್ಥಿತಿಯಲ್ಲಿ ಅಥವಾ ಕನಸಿನ ಕನಸು ಈ ಎಚ್ಚರದ ಸ್ಥಿತಿ ಕನಸಿನಲ್ಲಿ ಮಿಥ್ಯೆ ಕನಸಿನ ಕನಸಿನ ಸ್ಥಿತಿ ಎಚ್ಚರದಲ್ಲಿ ಮಿಥ್ಯೆ ಹಾಗಾಗಿ ಅವರೆಲ್ಲರೂ ಮಿಥ್ಯ ಸ್ವರೂಪರೇ ಆಗಿರುವ ಕಾರಣ ಅವರು ಹೇಳೋದು ಕೂಡ ಮಿಥ್ಯ ಅಂತೇಳಿ ಹಾಗಾಗಿ ಈ ಬ್ರಹ್ಮವಾದಕ್ಕೆ ಪ್ರತಿವಾದ ಇಲ್ಲ ಈಶ್ವರನು ಸತ್ಯರೂಪನಾದ್ದರಿಂದ ಕನಸಾದ ಜಗತ್ತಿನ ಪಕ್ಷಕ್ಕೆ ಸೇರದೆ ಅದನ್ನು ನೋಡುತ್ತಿರುವ ಸಾಕ್ಷಿಯಲ್ಲಿ ಅಡಕನಾಗ್ತಾನೆ ಒಂದು ದೇಹದಲ್ಲಿ ನಾನು ಎಂದು ಇಬ್ಬರು ಇರಲಾರರು ಯಾಕಂದರೆ ನಾನು ಎಂಬುದು ನಿರಂಶವಾದ ಅರಿವಾಗಿರುವುದು ಅಂಶ ಇಲ್ಲ ಅದಕ್ಕೆ ಪೂರ್ಣಾಂಶ ಅದು ನಿರಂಶ ಅಂಶವಿಲ್ಲದ್ದು ಅಂತೇಳಿ ಪೂರ್ಣ ಅದು ಪೂರ್ಣ ಅಂಶ ಅಲ್ಲ ಪೂರ್ಣ ಪರಿಪೂರ್ಣವೇ ಅದು ನಾನು ಎಂತಕ್ಕಂಥ ಹಾಗೆ ಎರಡು ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ದೇಹದಲ್ಲಿ ಹೀಗೆ ಜೀವ ಬ್ರಹ್ಮ ಐಕ್ಯವು ಸಿದ್ಧವಾಗುವುದು ಯಾಕಂದರೆ ಕೆಲವರು ಹೇಳ್ತಾರೆ ದೇವರು ಇದ್ದಾನೆ ನಿನ್ನೊಳಗೆ ನೀನು ಇದೆಯಾ ಆತ್ಮನೂ ಉಂಟು ಜೀವಾತ್ಮ ಪರಮಾತ್ಮನೂ ಉಂಟು ಅಂತೇಳಿ ಎರಡು ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ದೇಹದಲ್ಲಿ ನಾನು ಅಂತೇಳಿ ಯಾವುದು ಹೇಳೋದು ಅದೇ ಪರಮಾತ್ಮ ಅದೇ ಆತ್ಮ ಬ್ರಹ್ಮಾತ್ಮ ಒಂದೇ ಬ್ರಹ್ಮ ಮತ್ತು ಆತ್ಮ ಅಥವಾ ಪರಮಾತ್ಮ ಮತ್ತು ಜೀವಾತ್ಮ ಎರಡೂ ಒಂದೇ ಅಂಥೇಳಿ ಸಿದ್ಧವಾಗ್ತದೆ ಹೀಗೆ ಕನಸಿನ ರೂಪವಾದ ಜಗತ್ತನ್ನು ನೋಡುತ್ತಿರುವಂತಹ ಆತ್ಮನು ನೋಡಿದರೂ ನೋಡುವುದಿಲ್ಲ ಕೇಳಿದರೂ ಕೇಳುವುದಿಲ್ಲ ಮುಟ್ಟಿದರೂ ಮುಟ್ಟುವುದಿಲ್ಲ ಸವಿದರೂ ಸವಿಯುವುದಿಲ್ಲ ಮೂಸಿದರೂ ಮೂಸುವುದಿಲ್ಲ ಯಾಕೆಂದರೆ ನೋಟ ಕೇಳುವಿಕೆ ಮುಟ್ಟುವಿಕೆ ಸವಿಯುವಿಕೆ ಮೂಸುವಿಕೆ ಇವೆಲ್ಲವೂ ಕನಸಿನಲ್ಲೇ ಸೇರಿತೇವೆ ಮಿಥ್ಯೆ ಎಲ್ಲವೂ ಕೂಡ ಆತ್ಮನು ತಾನು ಆತ್ಮನು ಹಾಗಾಗಿ ಇವೆಲ್ಲವೂ ಆಯಾ ಇಂದಿರಗಳು ಮಾಡ್ತಕ್ಕಂಥದ್ದು ತಾನಲ್ಲ ಶರೀರ ಇಂದ್ರಿಯಗಳು ಅಷ್ಟೇ ಹೀಗೆ ತನಗಿಂತ ಎರಡನೇದು ಇಲ್ಲವಾದ್ದರಿಂದ ಇದನ್ನು ಅರಿತಾತನಿಗೆ ಯಾವ ಬಂಧವೂ ಇರುವುದಿಲ್ಲ ಹೀಗೆ ತಾನು ಯಾವಾಗಲೂ ಮುಕ್ತನಾಗಿರುವೇನೆಂದು ಅದ್ವೈತ ಭಾವನೆಯಿಂದ ಅರಿತಿರುವುದರಿಂದ ಆಗುವಂತಹ ಆನಂದಕ್ಕೆ ಜೀವನ್ಮುಕ್ತಿ ಆನಂದ ಅಂತೇಳಿ ಹೆಸರು ಇದು ಸಂಸಾರ ಮತ್ತು ಜೀವನ್ಮುಕ್ತಿ ಆನಂದಕ್ಕೆ ಇರತಕ್ಕಂಥ ಭೇದ ಸಂಸಾರದಲ್ಲಿದ್ದರೂ ಜೀವನ್ಮುಕ್ತಿ ಆನಂದವನ್ನು ಅನುಭವಿಸಬಹುದು ಮನ್ಸೂರೆ ಮತ್ತು ಅಜ್ಞಾನಿ ಇದು ಇಪ್ಪತ್ತ ಹಾಗೂ ಇದು ಕೊನೆಯ ಕಥೆ ಈ ವೇದಾಂತ ಕಥಾವಳಿಯ ಮುಂದೆ ನಾವು ಮುಂದಿನ ಕೃತಿಯನ್ನು ನೋಡಲಿಕ್ಕಿದ್ದೇವೆ ಇದು ಮುಗಿದ ನಂತರ ನಾಳೆ ದಿವಸ ಮನ್ಸೂರ್ ಎಂಬಂಥ ಜ್ಞಾನಿ ಮಹಾವಾಕ್ಯ ಮತ್ತು ಸಂಸಾರ ಭಯ ಇವೆರಡರ ಅಂತರವನ್ನ ಇಲ್ಲಿ ಹೇಳ್ತಾರೆ ಅಹೋಸ್ಮಾಕಮಲ ಅಹ ಅಹೋ ಅಹೋ ಅಲಂ ಮೋಹೈ ಆತ್ಮ ಬ್ರಹ್ಮೇತಿ ನಿರ್ಭಯಂ ಅಹೋ ಅಸ್ಮಾಕಮಲಂ ಮೋಹೈರಾತ್ಮ ಬ್ರಹ್ಮೇತಿ ನಿರ್ಭಯಂ ಶ್ರುತಿಭೇರೀರವೋ ಅದ್ಯಾಪಿ ಶ್ರುತಿಭೇರೀರವೋ ಅದ್ಯಾಪಿ ಶ್ರೂಯತೆ ಶ್ರುತಿರಂಜನ ಇದು ಕೊನೆಯ ಶ್ಲೋಕ ಹಾಗಾಗಿ ಇದರಲ್ಲಿ ವೇದಾಂತ ಡಿಂಡಿಮಹ ಅಂತೇಳಿ ಇಲ್ಲ ನೋಡಿ ಅಂದರೆ ಇನ್ನು ಸಾಕು ಅಹೋ ಅಸ್ಮಾಕಂ ಅಲಂ ಹ್ಞೂ ಇನ್ನು ಸಾಕು ಇಲ್ಲದ ಭ್ರಾಂತಿಯನ್ನು ಪಡುವ ಕೆಲಸ ಇಲ್ಲ ಅಹೋ ಅಸ್ಮಾಕಂ ಅಲಂ ಮೋಹೈ ಈ ಮೋಹಗಳಿಂದ ಸಾಕು ಮಾಡು ನಿಲ್ಲಿಸಿಬಿಡು ಆತ್ಮ ಬ್ರಹ್ಮೇತಿ ನಿರ್ಭಯ ಯಾಕಂದರೆ ನಿರ್ಭಯನಾಗಿ ಆತ್ಮನೇ ಬ್ರಹ್ಮನೇ ಅಂತೇಳಿ ತಿಳಿ ಆತ್ಮವೇ ಬ್ರಹ್ಮ ಅಂತೇಳಿ ಶ್ತಿ ಭೇರೀರವೋ ಅದ್ಯಾಪಿ ಈಗ ವೇದಾಂತ ಡಿಂಡಿಮ ಏನು ಸಾರ್ತಾ ಇದೆ ಶ್ರುತಿ ಅಂದರೆ ಆತ್ಮನೇ ನಮ್ಮಗಳ ಅಸ್ಮಕ್ರಹ್ಮ ನಿರ್ಭಯ ಶ್ರತಿಭೇರೀರವ ಅದ್ಯಾಪಿ ಶೂಯತೆ ಆತ್ಮನಿ ನಿರ್ಭಯವಾದ ಬ್ರಹ್ಮವೆಂದು ಹೊಡೆಯುತ್ತಿರುವಂತಹ ಶ್ರುತಿ ಎಂಬ ನಗಾರಿಯ ಸದ್ದು ವೇದ ಉಪನಿಷತ್ತುಗಳೆಂಬ ನಗಾರಿಯ ಸದ್ದು ಕಿವಿಗೆ ಇಂಪಾಗಿ ಶೃಯತೆ ಶ್ರುತಿ ಅಂಜನಾ ಇಂಪಾಗಿ ಇನ್ನೂ ಕೇಳಿಸುತ್ತಲೇ ಇದೆ ಹಾಗಾಗಿ ಇನ್ನೂ ಸಾಕು ಮಾಡು ಇಲ್ಲದ ಭ್ರಾಂತಿಯನ್ನು ಬಿಡು ಯಾಕೆಂದರೆ ನಮ್ಮೆಲ್ಲರ ಆತ್ಮನೇ ನಿರ್ಭಯವಾದ ಬ್ರಹ್ಮವೆಂದು ಹೊಡೆಯುತ್ತಿರುವ ಶ್ರುತಿ ಎಂಬ ನಗಾರಿಯ ಸದ್ದು ಕಿವಿಗೆ ಎಂಪಾಗಿನ್ನು ಕೇಳಿಸುತ್ತಲೇ ಇದೆ ಭಯವನ್ನು ಬಿಡು ಇದಕ್ಕೆ ಉದಾಹರಣೆ ಹೇಳ್ತಾರೆ ಮನ್ಸೂರ್ ಎಂಬ ಜ್ಞಾನಿ ಅಂತೇಳಿ ಪೂರ್ವಕ್ಕೆ ಅರೇಬಿಯಾದಲ್ಲಿ ಮನ್ಸೂರ್ ಎಂಬ ಮಹಾತ್ಮನೊಬ್ಬ ಆಗಿಹೋದ ಮಹಮ್ಮದ್ಗಿಯರಿಯಲ್ಲೇ ದೇವರೊಬ್ಬನೇ ಇರುವನೆಂದು ನಾವೆಲ್ಲದರೂ ಆತನ ಆರಾಧಕರೆಂದು ನಂಬಿಕೆಯಷ್ಟೇ ಈತನು ಮಾತ್ರ ನಾನೇ ದೇವರು ಅಂತೇಳಿ ಇತರರಿಗೂ ಈ ಸಿದ್ಧಾಂತವನ್ನು ಬೋಧಿಸಬೇಕೆಂದು ಅನಲ್ ಹಕ್ ಅನಲ್ ಹಕ್ ನಾನೇ ದೇವರು ನಾನೇ ದೇವರು ಅಂತೇಳಿ ಎಲ್ಲೆಲ್ಲಿಯೂ ಘೋಷಣೆ ಮಾಡ್ತಾ ಇದ್ದಂತೆ ಇದು ಆ ಕಾಲದ ಮುಸಲ್ಮಾನರಿಗೆ ಸರಿ ಬೀಳದೆ ರಾಜನಲ್ಲಿ ದೂರನ್ನ ಹೇಳಿಕೊಳ್ಳದಾಗಿ ಆತನನ್ನು ಗಲ್ಲಿಗೆ ಹಾಕುವಂತೆ ರಾಜಜ್ಞ ಆಯಿತು ಆಗ ಅವನ ರೋಮ ರೋಮಗಳು ಅನಲ್ ಹಕ್ ಅನಲ್ ಹಕ್ ಎಂದು ಹೇಳುವುದಕ್ಕೆ ಪ್ರಾರಂಭಿಸಿದವು ಆಗ ಆ ಜನರು ಗಾಬರಿಯಿಂದ ಅವನನ್ನು ಸುಟ್ಟು ಬೂದಿಯನ್ನು ಸಮುದ್ರಕ್ಕೆ ರಚಿದರು ಆಮೇಲೆ ಸಮುದ್ರದಲ್ಲೆಲ್ಲ ಅನಲ್ ಹಕ್ ಅನಲ್ ಹಕ್ ಎಂದು ಧ್ವನಿಯದ್ದಿತು ಸಮುದ್ರದ ಅಲೆಗಳು ಕೂಡ ಅದೇ ಶಬ್ದವನ್ನು ಉಚ್ಚರಿಸೋಕೆ ಪ್ರಾರಂಭಿಸಿದವು ಆಗ ಅದನ್ನು ನಿಲ್ಲಿಸುವುದು ಈಚೆಗೆ ಈತನ ಮಹಾತ್ಮನೆಂದು ಗೊತ್ತಾಗಿ ಅನೇಕರು ಇವನನ್ನು ಕೊಂಡಾಡುತ್ತಿದ್ದಾರೆ ಅಹಂ ಬ್ರಹ್ಮಾಸ್ಮಿ ಎಂಬ ವೇದಾಂತ ಮಹಾವಾಕ್ಯವು ಒಂದು ನಗಾರಿಯ ಶಬ್ದದಂತೆ ಇದು ಜಾತಿ ನೀತಿ ಕುಲ ಗೋತ್ರ ರೂಪ ಧನ ದೇಶ ವೇಷ ಮುಂತಾದ ಯಾವ ಉಪಾಧಿ ಗುರುತುಗಳನ್ನು ಗಡಿ ಸೀಮೆಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಬ್ರಹ್ಮನನ್ನು ಮೊದಲುಗೊಂಡು ಅತ್ಯಂತ ಕೀಳು ಪ್ರಾಣಿಯವರೆಗೂ ಎಲ್ಲರಲ್ಲಿಯೂ ಆತ್ಮನು ಒಬ್ಬನೇ ಆಗಿರುವನೆಂದು ಬೋಧಿಸ್ತಾ ಇದೆ ಶ್ರುತಿಯು ಕಿವಿಗೆ ಬೀಳ ಬೀಳದೇ ಇರುವ ದೇಶಗಳಿಗೂ ವೇದವು ಕಿವಿಗೆ ಬೇ ಉಪನಿಷತ್ತುಗಳು ಕಿವಿಗೆ ಬೀಳದಿರುವ ದೇಶಗಳಿಗೂ ಹೇಗೋ ಈ ವಾಕ್ಯದ ಅರ್ಥವು ಸಾಗಿ ಜನರೆಲ್ಲರೂ ವಿರುದ್ಧರಾದರೂ ಹೆದರದೆ ನಾಲ್ಕು ಬೀದಿಗಳು ಸೇರದೆ ಚೌಕದಲ್ಲಿ ಎರಡೂ ಕೈಗಳನ್ನೆತ್ತಿ ನಾನೇ ಬ್ರಹ್ಮ ಎಂದು ಸಾರಿ ಸಾರಿ ಹೇಳುವಂಥ ಮಹಾತ್ಮರನ್ನು ತೋರಿಸಿಕೊಟ್ಟಿರುತ್ತದೆ ಹೀಗಿರುವಲ್ಲಿ ವೇದಗಳಿಗೆ ತೌರ್ಮನೆಯಾಗಿ ಮತ ವೈರ್ಯಕ್ಕೆ ಅವಕಾಶವನ್ನೇ ಕೊಡದಂಥ ಈ ಭರತಖಂಡದಲ್ಲಿ ಯಾವನಾದರೂ ಈ ಭೇರಿಯ ನಾದಕ್ಕೆ ಕಿವಿಗೊಟ್ಟನೆಂದರೆ ಎಲ್ಲ ಅಜ್ಞಾನ ನಿದ್ರೆಯು ಹೋಗಿ ಸಂಸಾರ ಭಯರೂಪವಾಗಿರುವ ದುಸ್ವಪ್ನವು ತೊಲಗಿ ಪೂರ್ಣ ಪ್ರಬೋಧವನ್ನು ಹೊಂದಿ ಧನ್ಯನಾಗುವನೆಂದು ಹೇಳುವುದರಲ್ಲಿ ಏನಿದೆ ಹೇಳುವುದೇನಿದೆ ಹೇಳುವ ಅಗತ್ಯ ಏನಿದೆ ಆದ್ದರಿಂದ ನಾವು ನಮ್ಮ ಕೈಲಾದ ಕೈಯಲ್ಲಾದ ಮಟ್ಟಿಗೆ ಪ್ರಯತ್ನ ಮಾಡಿ ತಂದುಕೊಳ್ಳಬೇಕಾದ ಉತ್ತಮ ಭಾವನೆ ಯಾವುದೆಂದರೆ ಶಿವೋಹಂ ನಾನೇ ಶಿವನು ನಾನೇ ಪರಮಾತ್ಮ ನಾನೇ ಬ್ರಹ್ಮ ನಾನು ಮಂಗಲ ಸ್ವರೂಪವಾದ ಬ್ರಹ್ಮವು ಶಿವ ಅಂದರೆ ಮಂಗಲ ಅಂಥೇಳಿ ಅರ್ಥ ನಾನೇ ಮಂಗಲ ಸ್ವರೂಪವಾದ ಬ್ರಹ್ಮವು ನಾನೇ ವಿಷ್ಣುವು ವಿಶ್ವವ್ಯಾಪಿಯಾದ ಆತ್ಮಸ್ವರೂಪ ವಿಶ್ವಂವ್ಯಾಪ್ನೋತಿ ಪ್ರವಿಶತಿ ಚ ಅದೇ ವಿಷ್ಣು ಅದೇ ನಾನು ಅಂದರೆ ನಾನು ಎಂತ ಈ ಶರೀರ ಅಲ್ಲ ಅದರೊಳಗಿರುವ ಆ ಪರಮಾತ್ಮನೇ ನಾನು ಅಂಥೇಳಿ ಇದರ ಅರ್ಥ ಇದು ಈ ವೇದಾಂತ ಕಥಾವಳಿ ಎನ್ನತಕ್ಕಂಥ ವೇದಾಂತ ಡಿಂಡಿಮದ ವ್ಯಾಖ್ಯಾನ ಕಥೆಯ ದೃಷ್ಟಾಂತ ಕಥೆಗಳ ರೂಪದಲ್ಲಿರತಕ್ಕಂಥ ದೃಷ್ಟಾಂತ ಇದು ಕೃತಿ ಬಹಳ ಸುಂದರವಾಗಿ ಮಾರ್ಮಿಕವಾಗಿ ಇದನ್ನು ಮನಮುಟ್ಟುವಂತೆ ಎಂಥವರಿಗೂ ಅರ್ಥವಾಗುವಂತೆ ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ಶ್ರೀ ಶ್ರೀ ಸ್ವಾಮೀಜಿ ಸಚ್ಚಿದಾನಂದ ಸ್ವಾಮೀಜಿಗಳು ಬಹಳ ಮನೋಜ್ಞವಾಗಿ ಇದನ್ನು ಚಿತ್ರಿಸಿದ್ದಾರೆ ಜನರಿಗೆ ಮನಮುಟ್ಟುವಂತೆ ವೇದಾಂತವನ್ನು ಹೊಸದಾಗಿ ವೇದಾಂತ ವಿಚಾರವನ್ನು ಆರಂಭಿಸಿರುವವರಿಗೆ ಅಂತೇಳಿ ಬಹಳಷ್ಟು ಕೃತಿಗಳನ್ನು ಅವರು ಬರೆದಿದ್ದಾರೆ ಅದರಲ್ಲಿ ಇದು ಕೂಡ ಒಂದು ಈಗಾಗಲೇ ನಾವು ಅಧ್ಯಾತ್ಮವೆಂದರೇನು ಅಧ್ಯಾತ್ಮ ಚಿಂತನೆಗಳು ರಸ ನಿಮಿಷಗಳು ಶ್ರೀಶಂಕರರ ಮಹಾಮನನ ಆತ್ಮಬೋಧ ಉಪನಿಷತ್ತುಗಳ ಮೊದಲನೇ ಪರಿಚಯ ವೇದಾಂತ ಬಾಲಬೋಧೆ ಅಲ್ಲದೆ ಇನ್ನೂ ಅನೇಕ ಶಾಂಕರ ಪ್ರಕ್ರಿಯೆಗಳು ಮನೀಷಾ ಪಂಚಕ ಇರಬೋದು ಬೇರೆ ಬೇರೆ ನೋಡಿದ್ದೇವೆ ಅದ್ವೈತ ಪಂಚರತ್ನ ಇತ್ಯಾದಿಗಳನ್ನು ವೇದಾಂತ ಪ್ರವೇಶಿಕೆಯನ್ನು ನೋಡಿದ್ದೇವೆ ವೇದಾಂತ ಕಥಾವಳಿಯನ್ನು ಈಗ ನೋಡಿದ್ದೀವಿ ಇನ್ನು ಮುಂದೆ ನಾಳೆ ದಿವಸ ನಾವು ವಿಲಕ್ಷಣ ಮೌನಿ ಎಂತಕ್ಕಂಥದ್ದನ್ನು ಒಂದು ಈ ಸ್ವಾಮೀಜಿಯವರು ಸತ್ಯನಾರಾಯಣ ಸರಸ್ವತಿ ಸ್ವಾಮೀಜಿಯವರ ಒಂದು ಇಲ್ಲಿ ವಿಲಕ್ಷಣ ಮೌನಿ ಸಂಭಾಷಣ ರೂಪದಲ್ಲಿರತಕ್ಕಂಥದ್ದು ಶ್ರೀಯುತ ಅರುಣಗಿರಿ ಅಂತಕ್ಕಂಥವ್ರು ಬರೆದ ಬರೆದಿರತಕ್ಕಂತಹ ಒಂದು ಕೃತಿ ಇದು ವಿಲಕ್ಷಣ ಮೌನಿ ಅನ್ನತಕ್ಕಂಥದ್ದು ದಶೋಪನಿಷತ್ತುಗಳ ಮಹಾತಾತ್ಪರ್ಯವನ್ನು ತಿಳಿಸುವ ಒಂದು ಸಂಭಾಷಣೆ ಇದು ಹತ್ತು ಉಪನಿಷತ್ತುಗಳ ಮಹಾತಾತ್ಪರ್ಯವನ್ನು ಸಾರಸ್ವರೂಪವನ್ನು ಸರ್ವಸ್ವವನ್ನು ತಿಳಿಸತಕ್ಕಂಥ ಒಂದು ಸಂಭಾಷಣ ಸ್ವರೂಪದ ಗ್ರಂಥ ಇದು ಕೆಲವೊಂದು ಇಪ್ಪತ್ತೆಂಟು ಪುಟಗಳ ಒಂದು ಕೃತಿ ಇದು ಇದನ್ನು ನಾಳೆ ದಿವಸ ನಾವು ಆರಂಭ ಮಾಡೋಣ ಹರೇರಾಮ ಶ್ರೀ ಸಚ್ಚಿದಾನಂದ ಓಂ ತತ್ಸತ್